ಭಕ್ಸ್ತುತ್ಯ ವಿರಕ್ ಭಜ ದಮಜನೌನ್ನೂರ್ಪಕ ಶಿತ್ಯಂ ಅತ್ಯಲ್ಪತ್ಯಜನಕೃತ ಔಧ್ಧೂತ್ಯಜಕಾ ಕರ್ತ್ರೇ ಧರ್ೇದ ಹರ್ೇ ಹಯಮುಖರೇ ಅಮೂತ್ರ ಪಾತ್ರೇ ನಮಸ್ತೆ ತಸ್ ಕಸ್ಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಕಾ ಭತಿಭಾಡಮೂಕೋ ಪಿ ವಗ್್ಮೀ ಜಡವತಿರ್ಬಿಜುರ್ಜಾತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಸಾ ಮಮವಚ ನಿಧತ್ತಿ ಮಾನಸೆ ಚ ತಪೋವಿರಕ್ತುಣಾಕರಹಂ ವಾಧಿರಜುನ್ ವಂದೇ ಹಯಗ್ರೀವ ಪದಾಶ್ರಯ ಪೂಜ್ಯಾಘವೇಂದ್ರಯ ಸತ್ಯರ ಚ ಭಜತ ಕಲ್ಪವೃಕ್ಷಾ ನಮತ ಕಾಮಧೇನ ವೇ ್ವಾದಶಾಚವರ್ಷಾ ಮಂದೋಹಂ ಯೇನ ಪಾಠಿ ತಸ್ಮೈ ವಿದ್ಯಾಧಿಮ್ಯಾ ನಮಸ್ತೆ ಶಾಂತರೂಪಿಣೆ ಶ್ರೀ ಗುರುಭ್ಯೋ ನಮಃ ದೇವ ನಾರಾಯಣ ನರ್ವೋಷವಿವರ್ಜಿ ಪರಿಪೂರ್ಣ ಗುರುಂಶ ಆನ್ ಗೀತ ವಕ್ಷ್ಯಾಶ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೆತ್ಸವ ಮಾಮಕಾ ಪಾಂಡವಾಶ್ಚುವ ಸಂಜಯ ಶ್ರೀಗುರುಭ್ಯೋ ನಮಃ ಆರು ರೀತಿಯ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದರೆ ಅಂತಹ ವ್ಯಕ್ತಿ ತತ್ ಅವ್ಯ ಪದ ಗತಿ ಕೃಷ್ಣ ಹೇಳಿದ ನಿರ್ಮಾಣ ಮೋಹ ಜಿತ ಸಂಘ ದೋಷಾ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ಸುಖ ದುಃಖ ಸಂಜ್ಞೈಹಿ ದ್ವಂದ್ವೈಹಿ ವಿಮುಕ್ತ ಆರನೇದ್ದು ಅಮೂಢಾ ಅಧ್ಯಾತ್ಮ ನಿತ್ಯ ಇದರ ಬಗ್ಗೆ ನಿನ್ನೆ ಚಿತ್ರಣ ಕೊಟ್ಟಿದ್ದೆವು ನಮ್ಮದೇ ಒಂದು ಧಾಟಿಯಲ್ಲಿ ಅದನ್ನು ಚಿತ್ರಿಸಿದ್ದೆವು ಅದರ ಇನ್ನೊಂದು ಅರ್ಥವನ್ನು ಶಾಸ್ತ್ರಕಾರರು ಶಾಸ್ತ್ರೀಯವಾಗಿಯೇ ಹೇಳಿದರು ಇನ್ನು ಹೇಳಿದ್ದು ಶಾಸ್ತ್ರೀಯವಾದ್ದೇ ಶಾಸ್ತ್ರೀಯವಾಗಿಯೇ ಹೇಳೋದು ಅಂತ ಆದರೆ ಅಧ್ಯಾತ್ಮ ನಿತ್ಯ ಇದರ ಬಗ್ಗೆ ಆಚಾರ್ಯ ಮಧ್ಯರೊಂದು ಮಾತು ಹೇಳಿದರು ಶ್ರವಣಾದಿ ವಿನಾ ನೈವ ಕ್ಷಣ ತಿ ಅಪಿ ಕ್ವಚಿತ ಒಂದು ಕ್ಷಣವೂ ಸುಮ್ಮನೆ ಇರಬೇಡ ಏನ್ ಮಾಡಬೇಕು ಅಂತ ಕೇಳಿದ್ದ ಒಂದ ಶ್ರವಣ ಎಲ್ಲಿಯಾದರೂ ಉಪನ್ಯಾಸ ನಡೀತಾ ಇದ್ರೆ ಹೋಗಿ ಅಲ್ಲಿ ಕೂತ್ಕೊಂಡು ಉಪನ್ಯಾಸವನ್ನು ಶ್ರವಣ ಮಾಡು ಇಲ್ಲ ಎಲ್ಲಿಯೂ ಉಪನ್ಯಾಸ ನಡೀತಾ ಇಲ್ಲ ಇಲ್ಲವೋ ಹಾಗಾದ್ರೆ ನಿನ್ನೆ ಕೇಳಿದ್ದನ್ನು ಇವತ್ತು ಮನನ ಮಾಡು ನಿನ್ನೆ ಕೇಳಿದ್ದನ್ನು ಇವತ್ತು ಮೆಲುಕು ಹಾಕು ಅದೇ ಇನ್ನು ಉಂಟಲ್ಲ ನಮ್ಮಲ್ಲಿ ಶ್ರವಣ ಕೀರ್ತನ ಪಾದ ಸೇವನ ಅರ್ಚನಾ ವಂದನ ಅಂತೆಲ್ಲ ಉಂಟಲ್ಲ ಅದೇ ಮೆಲುಗು ಹಾಕು ನೀನು ಚೆನ್ನಾಗಿ ಮೆಲುಕು ಹಾಕಿದಿ ಅಂತಂದ್ರೆ ಆವಾಗ ಪುನಃ ನಿನಗೆ ಶ್ರವಣಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆ ಸಿದ್ಧ ಆಗಿರುತ್ತೆ ಶ್ರವಣಾದಿಗಳನ್ನು ಹೊರತು ನೈವ ತಿಷ್ಠೇತ ಅಪಿಕ್ ಒಂದು ಕ್ಷಣವೂ ಕೂಡ ಇರಬಾರದು ಅಂತ ಹಿರಿಯರ ಮಾತು ಆವಾಗ ಇವ ಹೇಳಿದ ಸ್ವಾಮಿ ಏನು ನಿದ್ರೆ ಬಂದರೆ ಏನು ಮಾಡೋದು ಅಂತ ಕೇಳಿದ ಅವನಿಗೆ ಗೊತ್ತು ಶಿಷ್ಯನಿಗೂ ಗೊತ್ತು ನಿದ್ರೆ ಬಂದರೆ ಏನು ಮಾಡ ಅತ್ಯಶಕ್ಯೇತು ನಿದ್ರಾಯ ಪುನರೈಂಗ ಸಮಗ್ರಹಿಸಿ ಸಾಧ್ಯನೇ ಆಗಲಿಲ್ವ ಅಕ್ಷರಗಳೆಲ್ಲ ಎರಡೆರಡಾಗಿ ತೋರಲಿಕ್ಕೆ ಶುರುವಾಯಿತ ಉಪನ್ಯಾಸಕರು ಎರಡೆರಡಾಗಿ ಕಾಣಲಿಕ್ಕೆ ಶುರು ಮಾಡಿದ್ರ ತೂಕಟಿಸಿಕೊಂಡ ಮತ್ತೆ ನೀವು ಬೈತೀರಲ್ಲ ಉಪನ್ಯಾಸದ ಮಧ್ಯದಲ್ಲಿ ತೂಕಡಿಸಿದವರಿಗೆ ಅತ್ಯಶಕ್ಯೇತು ನಿದ್ರಾಯ ಸಾಧ್ಯವೇ ಇಲ್ಲ ಅಂತಂದ್ರೆ ನಿದ್ರೆ ಬರಬೇಕು ಅಂತ ಮಲಗಬೇಡ ನಿದ್ರೆ ಬಂದ್ರೆ ಮಲಗಬೇಕು ನಾವೆಲ್ಲ ಏನು ಅಂತ ಅದು ನಿದ್ರೆ ಬರಬೇಕು ಅಂತ ಮಲಗು ಬರಂತೆ ಆಗಕೂಡುದು ನಿದ್ರೆ ಬಂದರೆ ಮಲಗು ಸಾಧ್ಯನೇ ಆಗಿಲ್ಲ ಪುಸ್ತಕ ಮಡಚಿಡಿ ಅಲ್ಲೇ ಮಲಗು ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಮಲಗು ನಿದ್ರೆ ಮಾಡು ತಕ್ಷಣ ಎಚ್ಚರಿಕೆ ಆಗುತ್ತೆ ಐದು ನಿಮಿಷದಲ್ಲಿ ಎಚ್ಚರಿಕೆ ಆಗಬೇಕು ಅಂತ ತಲೆಗೆ ತುಂಬಿಸಿಕೊಂಡು ಮಲಗು ಐದು ನಿಮಿಷ ಆದ ಕೂಡಲೇ ಎಚ್ಚರಿಗೆ ಖಂಡಿತ ಆಗುತ್ತೆ ಬೆಳಿಗ್ಗೆ ನಾಳೆ ಬೇಗ ಹೇಳಬೇಕು ಅಂಥ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಮಲಗಿರುತ್ತೇವೆ ಯಾಕೆ ಅಂತಂದರೆ ಗಾಡಿ ಆರು ಗಂಟೆಗೆ ಉಂಟು ಅದರಿಂದ ಕನಿಷ್ಠ ಐದು ಮುಕ್ಕಾಲಕ್ಕಾದರೂ ಹೇಳಬೇಕು ಅಂತ ಸಂಕಲ್ಪ ಗಟ್ಟಿ ಸಂಕಲ್ಪ ಮಾಡಿ ಮಲಗೋಣ ಐದು ಮುಕ್ಕಾಲಕ್ಕೆ ಎಚ್ಚರಿಕೆ ಆಗಿ ಆಯ್ತು ಯಾರೂ ಕರೀಬೇಕಾಗಿಲ್ಲ ಯಾಕೆ ಸ್ವಂತ ಕೆಲಸ ಆದ್ದರಿಂದ ಇನ್ನೊಬ್ಬರ ಕೆಲಸ ಆದರೆ ಮಾತ್ರ ಕರೀಬೇಕಾಗುತ್ತೆ ಅಷ್ಟೇ ಅತ್ಯಶಕ್ತಿಯೇತು ನಿದ್ರಾಯ ಪುಸ್ತಕ ಮಡಚಿಡು ಅಲ್ಲೇ ಮಲಗು ಐದು ನಿಮಿಷ ಹತ್ತು ನಿಮಿಷ ಪುನಃ ಎಚ್ಚರಿಗೆ ಆಗುತ್ತೆ ಪುನರೇವ ಸಮರ್ಪ್ಯಸೆಯದು ಮತ್ತೆ ಪುನಃ ಅಧ್ಯಯನವನ್ನು ಮುಂದುವರಿಸಬೇಕು ವಿನಃ ಒಂದು ಕ್ಷಣನು ಅಧ್ಯಾತ್ಮ ನಿತ್ಯ ಇಂತಹ ಆರು ಗುಣ ಮತ್ತೆ ಕೊನೆಯದ್ದು ಅಮೂಢಾ ಮೂಢರು ಆಗಬಾರದು ರಜೋಗುಣ ತಮೋಗುಣ ಉಳ್ಳವರಾಗಬಾರದು ಔದಾಸೀನ್ಯ ಮತ್ತೆ ದ್ವೇಷ ಇದು ಕೂಡದು ನಿಮಗೊಂದು ಉದಾಹರಣೆ ಹೇಳೋದು ಅಂತಾದ್ರೆ ಅವ ಕದ್ದಿದ್ದಾನೆ ಅಂತ ಗೊತ್ತು ವಿಚಾರಣೆ ನಡೀತಾ ಉಂಟು ಸಾಕ್ಷಿ ಹೇಳುವ ಪ್ರಸಂಗ ಬಂತು ನಮ್ಮ ಪಾಲಿಗೆ ಬಂತು ಏನು ಮಾಡಬೇಕು ಅಂತ ಬಹಳಷ್ಟು ಜನ ಏನು ಮಾಡ್ತಾರೆ ಗೊತ್ತಾ ನನಗೆ ಯಾಕೆ ಉತ್ಸಾಹ ಬರೀ ಏನು ಬೇಕಾದರೂ ಮಾಡಿಕೊಳ್ಳಿ ಅವಾಗ ಕದ್ದನಿಗೆ ಗೊತ್ತಾದರೆ ಗೊತ್ತಿಲ್ಲ ಅಂತಾರೆ ಇದು ರಜೋಗುಣ ಕದ್ದಿಲ್ಲ ಅಂತಾರೆ ಇದು ತಮೋ ಗುಣ ಕದ್ದಿದ್ದಾನೆ ಅಂತ ಸಾಕ್ಷಿ ಹೇಳೋದು ಸತ್ವಗುಣ ಆದ್ರಿಂದ ಅಮೂಢ ಆ ವಿಷಯದಲ್ಲಿ ಸಾಕ್ಷಿ ಇದೊಂದು ಉದಾಹರಣೆ ಕೊಟ್ಟೆ ಅಷ್ಟೇ ನಮ್ಮ ಸಾತ್ ರಾಜಸರು ಯಾರು ಸಾತ್ವಿಕರು ಯಾರು ತಾಮಸರು ಯಾರು ಎನ್ನತಕ್ಕಂಥ ಪರಿಚಯಕ್ಕೋಸ್ಕರ ಒಂದು ಉದಾಹರಣೆ ಕೊಟ್ಟೆ ಇಂತಹ ಅಮೂಢ ತಯಂ ಗಚ್ಚಂತೆ ಇಂತಹ ಪದವನ್ನು ಗಚ್ಚಂತೆ ಅಂದರೆ ಹೋಗ್ತಾರೆ ಅಂತರ್ಥಲ್ಲ ತಿಳ್ಕೊಳ್ಳಿಕ್ಕೆ ಯೋಗ್ಯರಾಗುತ್ತಾರೆ ಅಂತರ್ಥ ಗಚ್ಚೆ ಅಂದರೆ ಅವಗಚ್ಛಂತಿ ಅವಗಚ್ಛಂತೆ ಅಂದರೆ ಜಾನಂತಿ ಜಾನಂತಿ ಅಂದರೆ ತಿಳ್ಕೊಳ್ತಾರೆ ಅಂತ ತಿಳ್ಕೊಳ್ಬೇಕಾದ್ರೆ ಮೊದಲು ಇಂತಹ ಪಂಚಾಂಗ ಬೇಕು ಅಂತ ಅಲ್ಲಯ್ಯ ಇಷ್ಟೆಲ್ಲ ಒದ್ದಾಡಬೇಕಾ ಆ ಸ್ವರೂಪವನ್ನು ತಿಳ್ಕೊಳ್ಬೇಕಾದ್ರೆ ನಿರ್ಮಾಣ ಮೋಹ ಜಿತಸಂಗ ದೋಷ ದಂತ ಇದ್ದೆ ಇದೆಲ್ಲ ಬೇಕಾ ಅದಕ್ಕೆ ಶರಣ ಬರಬೇಕು ಶರಣ ಬರಬೇಕಾದ್ರೂ ಅದು ಕಾಣಬೇಕು ಅಲ್ವಾ ಕಾಣಲಿಕ್ಕೆ ಇದು ಎಂತೆಂತಹ ಸಲಕರಣೆಗಳು ಉಂಟು ಗೊತ್ತಾ ಏನು ಸಲಕರಣೆ ಉಂಟು ಸೂರ್ಯ ಇದ್ದಾನೆ ಚಂದ್ರ ಇದ್ದಾನೆ ಬೆಂಕಿ ಉಂಟು ಇದು ಮೂರು ತಾನೆ ವಸ್ತುಗಳನ್ನು ನಮಗೆ ತೋರಿಸಿ ಸಲಕರಣೆಗಳು ಮೂರು ಹಗಲಿಗಾದರೆ ಸೂರ್ಯ ಸೂರ್ಯನ ಯಾಕೆ ಸೂರ್ಯ ಅಂತ ಕರೀತಾರೆ ಶೂ ಪ್ರೇರಣೆ ನಮ್ಮನ್ನೆಲ್ಲ ನಮ್ಮ ನಮ್ಮ ಕೆಲಸಗಳಲ್ಲಿ ಪ್ರೇರಿಸ್ತಾನಂತೆ ಆದ್ದರಿಂದ ಅವನನ್ನು ಸೂರ್ಯ ಅಂತ ಕರೆದು ಅಲ್ವ ಬೆಳಗ್ಗೆ ಆಯಿತು ಹೇಳುದು ಅವನಮ್ಮನ್ನು ಎಬ್ಬಿಸಿದ ರಾತ್ರಿ ಆಯಿತು ಮಲಕೋ ಅವನಮ್ಮನ್ನು ಮಲಗಿಸಿದ ಈಗ ಗಂಟೆ ಒಂಬತ್ತಾಗ್ತಾ ಬಂದು ನಡಿ ಶಾಲೆಗೆ ಅಂತ ನಮಗೆ ನಮ್ಮನ್ನು ಶಾಲೆಯ ಕರ್ಮದಲ್ಲಿ ಪ್ರೇರಿಸಿದ ಹನ್ನೆರಡವರಾಯಿತು ಊಟಕ್ಕೆ ಬಾ ಅಂತ ಊಟದ ಕರ್ಮದಲ್ಲಿ ಪ್ರೇರಿಸಿದ ಪ್ರತಿಯೊಂದು ಕರ್ಮದಲ್ಲಿ ಕೂಡ ಕ್ಷಣೇ ಕ್ಷಣೇ ಪ್ರತಿ ಕ್ಷಣದಲ್ಲಿಯೂ ಕೂಡ ನಮ್ಮನ್ನು ಕರ್ಮದಲ್ಲಿ ಯಾರು ಪ್ರೇರಿಸ್ತಾನೋ ಚಟುವಟಿಕೆಗಳಲ್ಲಿ ಯಾರು ಪ್ರೇರಿಸ್ತಾನೋ ಅವಳನ್ನು ಸೂರ್ಯ ಅಂತ ಕರೆದ ಪ್ರಾಯಶಃ ಚಟುವಟಿಕೆಯಲ್ಲಿ ನಮ್ಮನ್ನು ಪ್ರೇರಿಸುವವರು ನಮಗೆ ಮಾರ್ಗದರ್ಶಕರಾಗಿರ್ತಾರೆ ಯಾವ ಚಟುವಟಿಕೆಯಲ್ಲಿ ಪ್ರೇರಿಸ್ತಾರೋ ಆ ವಿಷಯವನ್ನು ನಮಗೆ ತೋರಿಸುವವರಾಗಿರ್ತಾರೆ ಓದು ಅಂತ ಮನೆಯಲ್ಲಿ ಮಕ್ಕಳನ್ನು ಅಪ್ಪ ಅಮ್ಮ ಪ್ರೇರಿಸ್ತಾರೆ ಓದಿನ ವಿಷಯವನ್ನು ತೋರಿಸ್ತಾರೆ ಊಟ ಮಾಡುವಂಥ ಊಟದ ವಿಷಯದಲ್ಲಿ ಪ್ರೇರಿಸ್ತಾರೆ ತಟ್ಟೆಯಲ್ಲಿದ್ದಂಥ ಊಟವನ್ನು ತೋರಿಸ್ತಾರೆ ಹಾಗಾದರೆ ಯಾರು ಪ್ರೇರಕರೋ ಅವರು ದರ್ಶಕರು ಅಂತ ಇದು ನಿಯಮ ಸಾಮಾನ್ಯವಾದ ನಿಯಮ ದರ್ಶಕ ಅಲ್ವೋ ಪ್ರೇರಕನೇ ಆಗೋಲ್ಲ ಅವಿ ಇನ್ನೊಬ್ರ ಮಾಡು ಅಂತ ಹೇಳುವುದೇ ಇಲ್ಲ ಯಾವಾಗ ಮಾಡು ಅಂತ ಹೇಳ್ತಾನೆ ಮಾಡಿದರ ಫಲವನ್ನು ತೋರಿಸುವ ತಾಕತ್ತು ಉಳ್ಳವನು ಮಾಡು ಅಂತಾನೆ ಆದ್ದರಿಂದ ಇವ ಯಾರು ಇವ ಸೂರ್ಯ ಏನು ಮಾಡ್ತಾನೆ ನಮ್ಮನ್ನು ಕರ್ಮಗಳಲ್ಲಿ ಪ್ರೇರಿಸ್ತಾನೆ ಪ್ರೇರಿಸಿ ಕರ್ಮದ ಫಲವನ್ನು ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಅದನ್ನು ನಮಗೆ ಹೋಗ ಊಟಕ್ಕೆ ಹೋಗುವಂತ ಸೂರ್ಯ ಪ್ರೇರಣೆ ಮಾತ್ರ ಮಾಡುವುದಲ್ಲ ಊಟದ ತಟ್ಟೆಯನ್ನು ತೋರಿಸ್ತಾನೆ ಅದರಲ್ಲಿದ್ದಂಥ ಅನ್ನವನ್ನು ತೋರಿಸ್ತಾನೆ ಹಾಗಾದ್ರೆ ತೋರಿಸ್ಲಿಕ್ಕೆ ಸೂರ್ಯ ಇದ್ದಾನೆ ಇನ್ನೊಬ್ಬ ಚಂದ್ರ ಇದ್ದಾನೆ ಮತ್ತೊಬ್ಬ ಬೆಂಕಿ ಇದ್ದಾನೆ ಪಾವಕ ಅಂತ ಬೆಂಕಿಗೆ ಹೆಸರು ಶಶಾಂಕ ಅಂತ ಹೇಳಿ ಚಂದ್ರನಿಗೆ ಹೆಸರು ಶಶ ಅಂದ್ರೆ ಗೊತ್ತ ಮೊಲ ಯಾಕೆ ಮೊಲಕ್ಕೆ ಶಶ ಅಂತ ಹೆಸರು ಜಿಗಿತಾ ಜಿಗಿತ ಶಶ ಪ್ಲತೌ ಜಿಗಿತಾ ಜಿಗಿತಾ ಯಾವುದು ಹೋಗುತ್ತೆ ಅದಕ್ಕೆ ಶಶ ಅಂತ ಹೆಸರು ಅಂತಹ ಶಶ ಮೊಲದ ಚಿಹ್ನೆಯಲ್ಲಿ ಉಂಟು ಅವನನ್ನು ಶಶಿ ಅಂತ ಯದ್ಯಪಿ ಅಲ್ಲಿ ಏನೋ ಚಿನ್ನ ಇರೋದು ಆದರೆ ನಮಗೆ ಕಾಣೋದು ಮಾತ್ರ ಮೊಲದಂತೆ ಅಷ್ಟೇ ವಿನಃ ಅಲ್ಲಿ ಮೊಲ ಉಂಟು ಅಂತ ಅರ್ಥ ಅಲ್ಲ ಅದಕ್ಕೇನು ಮಾಡಿದ್ರು ನನ್ನನ್ನು ಶಶಿ ಅಂತ ಕರೆದರು ಹಾಗಾದರೆ ಶಶದ ಅಂಕ ಗುರುತು ಉಳ್ಳವ ಯಾರೋ ಅವ ಯಾರು ಶಶಾಂಕ ಅಂದರೆ ಯಾರು ಚಂದ್ರ ಚಂದ್ರ ಇದ್ದಾನೆ ವಸ್ತುಗಳನ್ನು ತೋರಿಸಿಕೊಡುವವ ಸೂರ್ಯ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಪಾವಕ ಪಾವಕ ಅಂದರೆ ಅಗ್ನಿಗೆ ಪಾವಕ ಅಂತ ಹೆಸರು ಯಾಕೆ ಅಗ್ನಿಗೆ ಪಾವಕ ಅಂತ ಹೆಸರು ಪಾವಯತಿ ಏನನ್ನು ಹಾಕಿದ್ರೂ ಕೂಡ ಅದನ್ನು ಶುದ್ಧ ಮಾಡಿ ಕೊಡ್ತಾನೆ ಅಂತೆ ಆದ್ದರಿಂದ ಅಗ್ನಿಗೆ ಪಾವಕ ಅಂತ ಹೆಸರು ಎಂಥದೇ ಹಾಕಿ ನಿರ್ಮಲ ಮಾಡಿದ ಕಷ್ಮಲವನ್ನೇ ಹಾಕಿ ಕಷ್ಮಲವನ್ನು ಸುಟ್ಟು ಬೂದಿ ಮಾಡಿ ಕಶ್ಮಲವನ್ನೇ ನಿರ್ಮಲ ಮಾಡಿದ್ದ ಎದ್ದ ಬೇ ಕಶ್ಮಲವನ್ನು ಮುಟ್ಲಿಕ್ಕೆ ನಮಗೆ ಭಾರಿ ಕಸಿಬಿಸಿ ಕಸಿಬಿಸಿ ಆಗುತ್ತೆ ಅದಕ್ಕೆ ಅದನ್ನು ಮಣ್ಣಿನ ರಾಶಿಗೆ ಹಾಕಿ ತೋಂಟ ಅನ್ನ ಮಾಡಬೇಕು ಅವಾಗ ಅದನ್ನೇನ್ ಮಾಡ್ತೇವೆ ಗದ್ದೆಗೋ ಗಿಡಗಳಿಗೋ ಕೈಯಿಂದಲೇ ತೆಗೆದು ಹಾಕುತ್ತೇವೆ ಮೊದಲು ಕೈಯಿಂದ ಮುಟ್ಲಿಕ್ಕೆ ಹೇಸಿಕೊಂಡಿದ್ದೆವು ಈಗ ಅದನ್ನು ಕೈಯಿಂದಲೇ ಮುಟ್ಟಿದೆವು ಹಾಗಾದ್ರೆ ಪ್ರತಿಯೊಂದು ವಸ್ತುವಿಗೂ ಕೂಡ ಪಾವಿತ್ರ್ಯವನ್ನು ಕೊಡುವವನಾದ್ದರಿಂದ ಅಗ್ನಿಗೆ ಪಾವಕ ಅಂತ ಹೆಸರು ಮೂರು ವ್ಯಕ್ತಿಗಳಿದ್ದಾರೆ ಲೋಕದಲ್ಲಿ ನಮಗೆ ವಸ್ತುಗಳನ್ನು ತೋರಿಸಿಕೊಡುವವರು ಆದ್ರೆ ಅರ್ಜುನ ಏನು ಹೇಳಿದ್ದು ನನ್ನನ್ನು ಕಾಣಬೇಕು ಅಂತಾದ್ರೆ ನನಗೆ ಶರಣ ಹೊತ್ತಬೇಕಾದ್ರೆ ನಾನು ಕಾಣಬೇಕು ಕಾಣಬೇಕು ಅಂತಾದ್ರೆ ಆರು ಗುಣಗಳನ್ನು ಬಿಟ್ಟು ಬೇರೆ ಏನಾದರೂ ಇಲ್ಲವೋ ಅಂತ ನೀನು ಕೇಳಿದ್ಯಲ್ವಾ ಹ್ಮ್ ಬೇರೆ ಯಾವುದಕ್ಕೂ ನಾನು ಸಿಲುಕೋ ಅಲ್ಲ ನ ತದ್ ಭಾಸಯತೆ ಸೂರ್ಯನಿಗೆ ಸಿಗ್ತಾ ಇಲ್ಲ ಸೂರ್ಯನಾದ ದೇವರನ್ನು ತೋರಿಸಿಕೊಡಬೇಕು ಅಂತ ಏನು ಪ್ರಯತ್ನ ಮಾಡಿದ್ರು ಕೂಡ ಸೂರ್ಯನಿಂದ ಸಾಧ್ಯ ಆಗ್ತಾ ನಮಗೆ ಪ್ರತಿಮೆ ತೋರೀತು ಅಷ್ಟೇ ವಿನಃ ಪ್ರತಿಮೆಯ ಒಳಗಿರತಕ್ಕಂತಹ ಶಕ್ತಿ ತೋರಲ್ಲ ವ್ಯಕ್ತಿಗಳು ತೋರ್ತಾರೆ ವಿನಃ ವ್ಯಕ್ತಿಯ ಒಳಗಿರತಕ್ಕಂಥ ಶಕ್ತಿ ನಮಗೆ ತೋರೋಲ್ಲ ಯಪ್ಪಿ ಸೂರ್ಯನ ಬೆಳಕು ತುಂಬ ಉಂಟಲ್ಲ ಎಷ್ಟು ಬೆಳಕು ಬೆಳಕು ಜಾಸ್ತಿ ಆದರೆ ತೋರಬೇಕಾದ ಕ್ರಮದಲ್ಲಿ ತೋರುವುದು ಇಲ್ಲ ಅಂದರೆ ಅದಕ್ಕೆ ಭರತನಾಟ್ಯ ಮಾಡುವಾಗ ಆಟ ಎಲ್ಲ ಇರುವಾಗ ಏನು ದೀಪಗಳು ಗೊತ್ತಾ ಹಣ್ಣು ಕುಕ್ಕತಕ್ಕಂತಹ ದೀಪಗಳು ಯಾಕೆ ಗೊತ್ತಾ ಅವು ಅಲ್ಲಿ ಹಾಕಿಕೊಂಡದ್ದು ಬಂಗಾರದ್ದಲ್ಲ ಎಲ್ಲ ಬೆಗಡೆ ಅದು ಬೆಗಡೆಂದು ಬೆಗಡೆಯಾಗಿ ಕಾಣಬಾರದು ಅದಕ್ಕೆ ತುಂಬ ದೀಪ ಹಾಗೆ ತುಂಬ ಪ್ರಕಾಶ ಬಂತು ಅಂತಂದ್ರೆ ವಸ್ತು ಹೇಗುಂದು ಹಾಗೆ ಕಾಣಿಸೋಲ್ಲ ಅದಕ್ಕಂದ ಕೃಷ್ಟ ಇಲ್ಲ ಸೂರ್ಯನ ಬೆಳಕಿಗೆ ನಾನು ಸಿಗುವವ ಅಲ್ಲ ನ ತದ್ಭಾಸ ಎ ಸೂರ್ಯ ಸೂರ್ಯನಿಗೇನೆ ಸಿಗುವುದಿಲ್ಲ ಅಂತಂದ ಮೇಲೆ ಇದು ಚಂದ್ರನಿಗೆ ಸಿಗತೇನಾ ಅಂತಂದ ನ ಶಶಾಂಕ ಅಂಕ ಅಂದರೆ ಗುರುತು ಅಂಕ ಅಂದರೆ ಕಲೆ ಕಲೆ ಇರತಕ್ಕಂತಹ ವ್ಯಕ್ತಿಗಳಿಗೂ ನಾನು ಸಿಗೋ ಅಲ್ಲ ಅದಕ್ಕೆ ಶಶಾಂಕ ಅಂದ ಸೂರ್ಯ ಶಬ್ದದಿಂದ ಕಲೆ ರಹಿತರಾದ ವ್ಯಕ್ತಿಗಳನ್ನು ಇಟ್ಟುಕೊಳ್ಬಹುದು ಚಂದ್ರ ಶಬ್ದದಿಂದ ಕಲೆ ಉಳ್ಳ ವ್ಯಕ್ತಿಗಳನ್ನು ಇಟ್ಟುಕೊಳ್ಬೋದು ಸೂರ್ಯ ಎಲ್ಲ ಕಲೆಗಳನ್ನು ತೆಗೆದು ಝಳ ಝಳ ಅಂತ ಮಾಡುವವರು ಸೂರ್ಯ ಆದ್ದರಿಂದ ಕಲೆ ರಹಿತ ಯಾವುದೇ ರೀತಿಯಾದ ದೋಷರಹಿತರಾದ ವ್ಯಕ್ತಿಗಳು ಅರ್ಥ ಮಾಡ್ಬೋದು ಸೂರ್ಯ ಶಬ್ದಕ್ಕೆ ಯಾವುದೇ ರೀತಿಯಾದ ದೋಷ ಉಳ್ಳತಕ್ಕಂಥ ವ್ಯಕ್ತಿಗಳು ಅಂತ ಅರ್ಥ ಮಾಡಬಹುದು ಚಂದ್ರ ಶಬ್ದಕ್ಕೆ ಸೂರ್ಯ ಚಂದ್ರ ಇವರಿಬ್ಬರು ಎತ್ತರದಲ್ಲಿ ಇದ್ದುಕೊಂಡು ತೋರಿಸ್ತಕ್ಕಂಥವರು ನ ತದ್ಭಾಸಯತೆ ಸೂರ್ಯ ನ ಶಶಾಂಕಃ ನ ಪಾವಕ ಅಗ್ನಿ ನಮ್ಮ ಬಳಿಯಲ್ಲೇ ಉಂಟು ನಾವು ಹೇಳಿದಂತೆ ಕೇಳತಕ್ಕಂಥ ಅಗ್ನಿ ನಮ್ಮ ಸಮೀಪದಲ್ಲೇ ಉಂಟು ಅಂತಹ ಅಗ್ನಿ ಹ್ಮ್ ಹ್ಮ್ ಏನು ಅಗ್ನಿಯಲ್ಲಿ ಆಹುತಿ ಕೊಡ್ತೇವೆ ಗೊತ್ತಾ ಎಂತ ಎಂತಹ ಅಗ್ನಿಗುಂಡ ಮಾಡ್ತೇವೆ ಗೊತ್ತಾ ಪ್ರತಿ ದಿವಸ ನಾವು ಕೆಲವರ ನಿಯಮವೊಂದೇನು ಪ್ರತಿ ದಿವಸ ಅಗ್ನಿಯಲ್ಲಿ ಆರಾಧನೆ ಮಾಡಿಯೇ ಸಿದ್ಧ ಅಂತ ನಿಯಮವು ಮಾಡಬೇಕು ಕೂಡ ವೈಶ್ವದೇವ ಅಂತ ಪ್ರತಿನಿತ್ಯ ಮಾಡಬೇಕಾ ಉಪಾಸನೆ ಅಂತ ಪ್ರತಿನಿತ್ಯ ಮಾಡಬೇಕಾ ವೈಷ್ವದೇವ ಅಂದ್ರೇನರ್ತಾ ಮಾಡಿದ ಅನ್ನವನ್ನು ಅಗ್ನಿಯಲ್ಲಿ ಪ್ರತಿನಿತ್ಯ ಹಾಕಬೇಕಾ ನಿತ್ಯ ಅಗ್ನಿಯಲ್ಲಿ ಅನ್ನ ಹಾಕ್ತಾ ಇದ್ದೇವೆ ಅಗ್ನಿ ಉಂಡ ದೇವರನ್ನು ತೋರಿಸಲಿಲ್ಲ ದೇವರನ್ನು ತೋರಿಸಯ್ಯ ಅಂದರೆ ಅಂತ ಇದ್ದಾನೆ ನನ್ನಿಂದ ಸಾಧ್ಯ ಇಲ್ಲ ನ ನ ತತ್ಭಾಸೆಯೇ ಸೂರ್ಯ ನ ಶಶಾಂಕಃ ನ ಪಾವಕಃ ಅರ್ಜುನ ಹಾಗಾದರೆ ಮತ್ತೆ ಇಲ್ಲಿ ಹೇಗೆಪ್ಪ ನೋಡಬೇಕು ಅಂತ ನನಗೆ ಆಸೆ ತುಂಬ ಉಂಟು ಅದನ್ನು ಜಗದ್ ಬೇರ್ಪಡಿಸಬೇಕು ಅಂತ ನನಗೆ ತುಂಬ ಆಸೆ ಉಂಟು ಬೇರ್ಪಡಿಸಬೇಕಾದ್ರೆ ಶರಣು ಬರಬೇಕು ಶರಣು ಬರಬೇಕಾದ್ರೆ ಕಾಣಬೇಕು ಕಾಣುವುದು ಹೇಗೆ ಅಂತ ಪ್ರಶ್ನೆ ಬಂತು ಕಾಣಿಸುವ ಸಾಧನವು ಇಷ್ಟು ಉಂಟು ಲೋಕದಲ್ಲಿ ಆದರೆ ಯಾವ ಸಾಧನಕ್ಕೂ ನಾನು ಸಿಗುವವ ಅಲ್ಲ ಅರ್ಜುನ ಅಂತ ತಿಳ್ಕೊಳ್ಳುವ ಸಹ ಬಳಿ ಬೇಡ ತಿಳ್ಕೊಳ್ಳಿಕ್ಕೆ ಸಾಧನ ಇದ್ದರೆ ತಿಳ್ಕೊಳ್ಬೇಕು ಸಾಧನ ಇಲ್ವಾ ತಿಳ್ಕೊಳ್ಳೋಲ್ಲ ಮೊನ್ನೆಯಿಂದ ಹೇಳ್ತಾ ಇದ್ದೇನೆ ಯದಗತ್ವಾ ನನಿ ಬರ್ತಂತೆ ತದ್ಧ ಪರಮ ನೀನು ಯಾಕೆ ಯುದ್ಧಕ್ಕೆ ಬಂದದ್ದು ಯಾಕೆ ಹೋರಾಟಕ್ಕೆ ಯಾಕೆ ಬಂದದ್ದು ನನ್ನ ಪಾಲಿನ ಕರ್ಮ ಮಾಡುವುದಕ್ಕೋಸ್ಕರ ಅಂತ ಕರ್ಮ ಯಾಕೆ ಮಾಡ್ತೀಯ ಮನಃಶುದ್ಧಿಗೋಸ್ಕರ ಅಂದ ಮನಃಶುದ್ಧಿ ಯಾಕೆ ನಿನಗೆ ತಿಳುವಳಿಕೆ ನಿನ್ನ ತಿಳುವಳಿಕೆ ಬರುವುದಕ್ಕೋಸ್ಕರ ಅಂದ ತಿಳುವಳಿಕೆ ಯಾಕೆ ನಿನ್ನನ್ನು ಹೊಂದುವುದಕ್ಕೋಸ್ಕರ ಅಂದ ಹೊಂದೋದು ಯಾಕೆ ಚಿರುಗಿ ಬರಬಾರದು ಅದಕ್ಕೋಸ್ಕರ ಅಂದ ಯದ್ಗತ್ವಾ ನಾನು ಇವರ್ತಂತೆ ತದ್ ಧಾಮ ಪರಮಂ ತದ್ ಮಮ ಪರಮಂ ಧಾಮ ಮಾಡು ತಿಳುವಳಿಕೆ ಸಂಪಾದನೆ ಮಾಡು ಈ ಝಜಾಟ ಸಾಕು ನಿನಗೆ ಇದರಿಂದ ಹೊರಗುವ ಪುನಃ ಒಳಗೆ ಹೋಗದಂತೆ ಹೊರಗುವ ತಿರುಗಿ ಸಂಸಾರಕ್ಕೆ ಬಾರದ ರೀತಿಯಲ್ಲಿ ಇದರಿಂದ ಹೊರಗೆ ಹೊರಗೆ ಬರಬೇಕಾ ನನ್ನಗೆ ಶರಣು ಬಾ ಶರಣು ಬರಬೇಕಾ ನನ್ನನ್ನು ತಿಳ್ಕೊ ತಿಳ್ಕೊಳ್ಬೇಕಾ ನಾನು ಹೇಳಿರತಕ್ಕಂಥ ಆರನ್ನು ಸಂಪಾದನೆ ಮಾಡೋದು ಅಧ್ಯಾತ್ಮ ನಿತ್ಯ ದ್ವಂದ್ವೈಹಿ ವಿಮುಕ್ತ ಆರನ್ನು ಸಂಪಾದನೆ ಎದ್ ಗತ್ವ ಎತ್ ಜ್ಞಾತ್ವ ಗತ್ವ ಶಬ್ದಕ್ಕೆರಡು ಅಂತ ಅರ್ಥ ಮಾಡ್ಬೋದು ತಿಳ್ಕೊಳ್ಳೋದು ಅಂತ ಅರ್ಥ ಮಾಡ್ಬೋದು ಯಾವುದನ್ನು ತಿಳ್ಕೊಂಡ್ರೆ ನಮಗೆ ತಿರುಗಿ ಬರುವ ಪ್ರಸಂಗ ಬರೋ ಅಂತ ಯಾವುದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಮತ್ತೆ ಹಿಂದೇಟು ಹಾಕುವ ಪ್ರಸಂಗ ಬರೋಲ್ಲ ಸ್ವಲ್ಪ ರುಚಿ ಹುಟ್ಟುವುದು ಕಷ್ಟ ಅಷ್ಟೇ ದೇವರ ಬಗ್ಗೆ ರುಚಿ ಆರಂಭ ಆಗುವುದು ಕಷ್ಟ ಒಮ್ಮೆ ಅದು ರುಚಿ ಹಿಡಿಯಿತೋ ಒಮ್ಮೆ ರುಚಿಯಾಯಿತೋ ಮತ್ತೆ ಅದನ್ನು ಬಿಡಲಿಕ್ಕೆ ಸಾಧ್ಯ ಮತ್ತೆ ಎಲ್ಲ ಬೋರ್ ಬರುತ್ತೆ ಅಲ್ವಾ ಆದರೆ ಒಂದು ಮಾತ್ರ ಬೋರ್ ಬರೋಲ್ಲ ಯಾವುದು ಗೊತ್ತಾ ಅನ್ನ ನಿತ್ಯ ಮನೆಯಲ್ಲಿ ಸಾರು ಮಾಡ್ತ ಇದ್ದಾಳೆ ಅಂತ ತಿಳ್ಕೊಳ್ಳಿ ನಿತ್ಯ ಸಾರು ಸಾರು ಸಾವು ನಾಲ್ಕು ದಿವಸ ಉಂಟು ಐದನೇ ದಿವಸ ಅಂದ ಏನು ನಿನ್ನ ಸಾವು ನಿತ್ಯ ಸಾರು ಮಾಡ್ತಾ ಇದ್ರು ಅಂತ ಸರಿ ಅದನ್ನು ಬದಲಿಸಿ ಗೊಜ್ಜು ಅಂತ ಶುರು ಮಾಡಿಬಿ ಅದನ್ನು ಬದಲಿಸಿ ಪಲ್ಯ ಅಂತ ಶುರು ಮಾಡಿಬಿಡ್ತಾರೆ ಏನು ಗೊಜ್ಜು ಪಲ್ಯ ಸಾರು ಸಾಂಬಾರು ನಿಮ್ಮ ಭಕ್ಷ್ಯಗಳು ಭೋಜ್ಯಗಳು ಏನೆಲ್ಲ ಇದ್ರೂ ಕೂಡ ನಾಲ್ಕು ದಿವಸ ಐದು ದಿವಸ ನಿನ್ನೆ ಹೇಳಿದ್ದೆ ಬ ಸಾಂಬಾರು ಭಕ್ಷ್ಯ ಭೋಜ್ಯ ಎಲ್ಲ ಇತರ ದೇವತೆಗಳಂತೆ ಆದರೆ ಎಂದಾದರೂ ನಾವು ಮನೆಯೊಳನ್ನು ಬೈದದ್ದುಂಟ ಏನು ಗ್ರಹಚಾರ ನಿತ್ಯ ಅನ್ನ ಮಾಡ್ತಾ ಇದ್ದೆ ಅದು ಬೈಯೋಲ್ಲ ಏನು ಭಕ್ಷ್ಯ ಭೋಜ್ಯ ಇದ್ರೂ ಕೂಡ ಯಾಕೆ ಅನ್ನ ಮಾಡಿಲ್ಲ ಅಂತಲೇ ಕೇಳ್ತೇವೆ ಹಾಗಾದರೆ ಅನ್ನದ ಬಗ್ಗೆ ನಮಗೆ ಈ ದಿವಸ ಅನ್ನದ ರುಚಿ ನಮಗೆ ಹಿಡ್ದದ್ದರಿಂದ ಅನ್ನದ ಬಗ್ಗೆ ನಮಗೆ ಈ ದಿವಸ ಸಾಕು ಎನ್ನತಕ್ಕಂಥದ್ದು ಬರೋ ಅಲ್ಲ ಬೇರೆ ಎಲ್ಲ ವಿಷಯದಲ್ಲಿ ಕೂಡ ಸಾಕು ಅಂತ ಬರುತ್ತೆ ಅದಕ್ಕಂದ್ರೂ ಅನ್ನವನ್ನು ಮಾತ್ರ ಚಿಂತನೆ ಮಾಡು ಬಾಕಿಲ್ಲ ಬಿಟ್ಟು ಬಿಟ್ಟು ಅನ್ನದ ಬಗ್ಗೆ ಮಾತ್ರ ಚಿನ್ ಹಾಗಾದರೆ ಅನ್ನ ಮಾತ್ರ ಸಾಕು ಅಂತ ಯಾರೋ ಕೇಳಿದ್ರು ದೇವ್ರು ಮಾತ್ರ ಸಾಕು ಅಂತ ಯಾರೋ ಕೇಳಿದ್ರು ಇಲ್ಲ ಇತರ ದೇವತೆಗಳು ಬೇಕು ಸಾರು ಸಾಂಬಾರು ಬೇಕು ಸಾರಿಗಾಗಿ ಅನ್ನ ಅಲ್ಲ ಅನ್ನಕ್ಕಾಗಿ ಸಾಕು ಇದನ್ನೇ ದೇವರು ಅಂದದ್ದು ನನ್ನನ್ನು ಒಬ್ಬನನ್ನೇ ತಿಳ್ಕೊಂಡ್ರೆ ಸಾಲದು ಇತರ ದೇವತೆಗಳನ್ನೂ ತಿಳ್ಕೋ ಬರೇ ಅನ್ನವನ್ನು ನುಂಗಿದ್ರೆ ಸಾಲದು ಆಗ್ಲಿಕ್ಕಿಲ್ಲ ಇತರ ದೇವತೆಗಳು ಎಂಬ ಸಾರು ಸಾಂಬಾರನ್ನು ಸೇರಿಸಬಹುದು ಹಾಗಾದ್ರೆ ನಮ್ಮ ಗುರಿ ಅನ್ನ ಊಟ ಮಾಡು ನಮ್ಮ ಗುರಿ ಅನ್ನವರು ಹೊಡೆಗೆ ಹೋಗಬೇಕಾದರೆ ಸಾರು ಸಾಂಬಾರುಗಳು ಬೇಕು ಅದೇ ರೀತಿಯಲ್ಲಿ ಹಾಗಾದ್ರೆ ಅನ್ನದ ರುಚಿ ಇದು ನಮ್ಗೆ ಚೆನ್ನಾಗಿ ಹಿಡಿದದ್ದರಿಂದ ನಾವು ಅನ್ನವನ್ನು ಪರಿತ್ಯಾಗ ಮಾಡೋಲ್ಲ ಒಂದು ದಿವಸ ಬಿಟ್ಟು ಇಲ್ಲದಿದ್ರೆ ನಾನು ನಿತ್ಯ ಅನ್ನ ಊಟ ಮಾಡಬೇಕು ಅಂತಂದ್ರೆ ನೀವು ಬೇರೆ ದಿವಸ ಬೇರೆ ಏನಾದರೂ ತಿಂತಿದ್ರು ಏಕಾದಶಿ ದಿವಸ ಅನ್ನ ಅಂತ ಶುರು ಮಾಡ್ತೀನಿ ಮೊನ್ನೆ ಒಂದು ನಿಮಗೊಂದು ಘಟನೆ ಹೇಳಿದು ಹೇಳಿಬಿಡ್ತೇನೆ ಈ ಪ್ರಸಂಗದಲ್ಲಿ ಯಾಕೆಂದರೆ ನಮ್ಮ ಜನವನ್ನು ಆ ರೀತಿ ತಯಾರು ಮಾಡಬೇಕು ಮೊನ್ನೆ ಯಾವಾಗಲೂ ಇದೇ ವೇದಿಕೆಯಲ್ಲಿ ಅಂದಿದ್ದೆ ಏನು ಅಂತ ನಮ್ಮಲ್ಲಿ ಬಾಹ್ಯಾಕಾಶಕ್ಕೆ ಯಂತ್ರಗಳನ್ನು ಕಳಿಸ್ತಾರಲ್ಲ ಹರಿಕೋಟನೋ ಅಲ್ಲೋ ಇಲ್ಲೋ ಎಲ್ಲೋ ಎಂದುಕೊಂಡು ಅದೆಲ್ಲ ಯಾವಾಗ ಕಳಿಸಿದ್ದು ಫಲಿತಾಂಶ ಚೆನ್ನಾಗಿ ಬಂದಿದೆ ಯಾವಾಗ ಕಳಿಸಿದ್ದು ಫಲಿತಾಂಶ ಹಾಳಾಗಿ ಬಂದಿದೆ ಅಂತಂದರೆ ಪಟ್ಟಿ ತೆಗೆಯಲು ಗೊತ್ತಲ್ಲ ಕಳಿಸಿದವರಿಗೆಲ್ಲ ಗೊತ್ತಲ್ಲ ನೀವು ಕಳಿಸಿದ್ದಲ್ಲ ಅವರು ಕಳಿಸಿದಾಗ ನೀವು ನೋಡಿದ್ದೀರಲ್ಲ ಪತ್ರಿಕೆ ಓದಿದ್ದೀರಲ್ಲ ಎಲ್ಲ ಪಟ್ಟಿ ತೆಗೆಯಲು ಯಾವಾಗಿರುತ್ತ ಗೊತ್ತಾ ಯಾವಾಗ ಕಳಿಸಿದ್ದು ಫಲಿತಾಂಶ ಚೆನ್ನಾಗಿ ಬಂದದ್ದು ಅಂತಂದರೆ ಹರಿದಿನತ್ರಯದಲ್ಲಿ ಕಳಿಸಿದ್ದು ಫಲಿತಾಂಶ ಚೆನ್ನಾಗಿ ಬಂದದ್ದು ಹರಿದಿನತ್ರಯ ಅಂದರೆ ದಶಮಿ ಏಕಾದಶಿ ದ್ವಾದಶಿ ತತ್ರಾಪಿ ಏಕಾದಶಿ ದಿವಸ ಕಳಿಸಿದ್ದು ಫಲಿತಾಂಶ ಚೆನ್ನಾಗಿರುತ್ತೆ ಒಳ್ಳೆಯ ಫಲಿತಾಂಶ ಬೇರೆ ಕೆಲವೆಲ್ಲ ಅಲ್ ಅರ್ಧದಲ್ಲೇ ಬಿದ್ದು ಅದು ಯಾವಾಗ ಅದು ಬೇರೆ ದಿನದ ಅಮಾವಾಸ್ಯನೋ ಸಂಕ್ರಾಂತಿಯೋ ಭರಣಿ ಕೃತಿಕೇನೋ ರಾಹುಕಾಲನೋ ಗುಳಿಕ ಕಾಲನೋ ಪಂಜರುಳಿ ಕಾಲನೋ ಏನೋ ಇಂತಹ ಸಮಯದಲ್ಲಿ ಅದು ಹೋದದ್ದು ಕೆಳಗೆ ಬಿದ್ದು ಯಾಕೆ ನಮ್ಮ ಜನಕ್ಕೆ ಭಗವದ್ಗೀತೆಯ ಉಪನ್ಯಾಸದ ಫಲಿತಾಂಶ ನಮ್ಮ ಜನಕ್ಕೆ ಆಗಬೇಕು ಏನು ಅಂತಂದರೆ ಮತ್ತೇನಿಲ್ಲ ಏಕಾದಶಿ ದಿವಸ ವಾತಾವರಣ ಶುಭ್ರವಾಗಿತ್ತು ಆದ್ದರಿಂದ ಕಳಿಸಿದ್ದು ಎಲ್ಲಿಗೆ ಕಳಿಸಬೇಕು ಆ ಗುರಿ ತಲುಪಿತ್ತು ಬೇರೆ ದಿವಸ ವಾತಾವರಣ ಕಲುಷಿತ ಆಗಿತ್ತು ಆದ್ದರಿಂದ ಕಳಿಸಿದ್ದು ಚೆನ್ನಾಗಿ ಮೊನ್ನೆ ಮೊನ್ನೆ ಒಂದು ಕಳಿಸಿದರು ಅದು ಕೂಡ ದಿವಸ ಯಾವುದು ಗೊತ್ತಾ ಏಕಾದಶಿ ಅಂದ್ರೆ ವಾತಾವರಣ ಶುಭ್ರವಾಗಿತ್ತು ಅಂತಂದ್ರೆ ವಾತಾವರಣದಲ್ಲಿ ಯಾವುದೇ ರೀತಿಯಾದ ಕಷ್ಮಲ ಇರಲಿಲ್ಲ ಎಲ್ಲಿ ಹೋಗಿತ್ತು ಅಂತ ಯಾರೋ ಕೇಳಿದ್ರು ಅನ್ನದಲ್ಲಿ ಬಂದು ವಾಸ ಮಾಡಿತ್ತು ಅಂತಂದ ಹಾಗಾದ್ರೆ ನಾವು ಏಕಾದಶಿಯಲ್ಲಿ ಅನ್ನ ತಿನ್ನುವುದಂದ್ರೆ ಏನನ್ನು ತಿನ್ನುವುದು ವಾತಾವರಣದ ಕಷ್ಮಲವನ್ನು ತಿನ್ನುವುದು ಅಂತ ಬೇರೆ ಸಮಯದಲ್ಲಿ ಕಷ್ಮಲ ವಾತಾವರಣದಲ್ಲಿ ಹರಿದಿನ ದಿವಸ ಏಕಾದಶಿ ದಿವಸ ಕಶ್ಪದ ಅನ್ನದಲ್ಲಿ ಹಾಗಾದರೆ ನಾವು ಪ್ರತಿ ದಿವಸ ಅನ್ನ ಊಟ ಮಾಡಬೇಕು ಅಂತ ನಾನು ಈಗ ಹೇಳಿದಾಗ ಅದಕ್ಕಂಥದ್ದು ಏಕಾದಶಿ ಒಂದು ದಿವಸ ಬಿಟ್ಟು ಹಾಗಾದರೆ ಅನ್ನದ ರುಚಿ ನಮಗೆ ಹಿಡದ್ದರಿಂದ ಆ ರುಚಿಯನ್ನು ಬಿಡಲಿಕ್ಕಾಗಿಲ್ಲ ಯತ್ವ ನ ನಿವರ್ತಂತೆ ಯಾವ ಅನ್ನದ ರುಚಿ ನಮಗೆ ಹಿಡಿದ್ರೆ ಮತ್ತು ಆ ಅನ್ನದಿಂದ ಹಿಂದೇಟು ಹಾಕಲಿಕ್ಕೆ ನಮಗೆ ಆಗುವುದಿಲ್ಲ ಅರ್ಜುನ ತತ್ ಧಾಮ ಪರಮ ಅದು ನನ್ನ ತಿಳುವಳಿಕೆ ಅಂತಂದರೆ ನಿಜವಾಗಿ ವ್ಯಕ್ತಿ ತಿಳುವಳಿಕೆ ಸಂಪಾದನೆ ಮಾಡುವುದು ಅಂತಂದರೆ ಹಾಗೆ ಅದರಲ್ಲಿ ರುಚಿ ಬರುವ ರೀತಿಯಲ್ಲಿ ಹೇಳುವವರು ಹೇಳಬೇಕು ಶ್ರೋತೃವರ್ಗಕ್ಕೆ ಅದರಲ್ಲಿ ರುಚಿ ಬರಬೇಕು ಇನ್ನೂ ಕೇಳಿಯೋಣ ಅಂತನಬೇಕು ಅವರಿಗೆ ಆ ರೀತಿ ಹೇಳಬೇಕು ಇಲ್ಲದಿದ್ದರೆ ಏನಾಗುತ್ತೆ ಸಾಮಾನ್ಯವಾಗಿ ಹೇಳಿದವರಿಗೆ ಮರೀಲಿಲ್ಲ ಕೇಳಿದವರಿಗೆ ಬರಲಿಲ್ಲ ಏನಾಯಿತು ಉಪನ್ಯಾಸ ಮಾಡಿದ್ರಿಂದ ಏನಾಯಿತು ನನಗೆ ಗಟ್ಟಿಯಾಯಿತು ಉಪನ್ಯಾಸ ಯಾಕೆ ನಾನು ಪ್ರಯೋಗ ಮಾಡಿದ್ದು ಗಟ್ಟಿ ಗಟ್ಟಿ ಶಬ್ದಗಳನ್ನೇ ಆದ್ದರಿಂದ ಉಪನ್ಯಾಸ ನನಗೆ ಗಟ್ಟಿಯಾಯಿತು ನಿಮಗೆ ಅರ್ಥನೇ ಆಗಿಲ್ಲ ಆದರೂ ಒಂದು ಗಂಟೆ ಕೋತ್ರಿ ಕೋತಿ ಎದ್ದು ಹೋಗುವಾಗ ಒಬ್ಬ ಸ್ವಾಮಿಗಳು ಭಾರಿ ಉಪನ್ಯಾಸ ಮಾಡಿದ್ರಿಂದ ಎರಡು ಕೆನೆಗೆ ಹೊಡೆದುಕೊಂಡು ಹೋಗಿಬಿಟ್ಟು ಸ್ವಾಮಿಗಳಿಗೆ ಹೊಡೀಲಿಕ್ಕೆ ಆಗೋಲ್ಲ ಅದಕ್ಕೆ ನೀನು ನಿಮ್ಮ ಚೆನ್ನಾಗಿಯನ್ನು ಹಾಗಾದರೆ ಹೇಗಿರಬೇಕು ರುಚಿ ಆದ್ರಿಂದಲೇ ಕಾಣುತ್ತೆ ಉಪನ್ಯಾಸಕರು ತಾವು ಉಪನ್ಯಾಸಕ್ಕೆ ಕೊಡಬೇಕು ಅಂತಾದರೆ ಮೊದಲು ಯತ್ಗತ್ವ ನ ನಿವರ್ತಂತೆ ತದ್ಧ ಪರಮಮ್ಮಮ ಎನ್ನುವ ಹದಿನೈದನೇ ಅಧ್ಯಾಯದ ಆರನೇ ಶ್ಲೋಕದ ಎರಡನೆಯ ಗೆರೆಯನ್ನು ಪ್ರಾಯಶಃ ಚೆನ್ನಾಗಿ ಮೆಲುಕು ಹಾಕಿದರೆ ಇದು ಉಪನ್ಯಾಸಕರು ಅಂತಂದರೆ ಶಾಲೆಯಲ್ಲಿ ಉಪನ್ಯಾಸಕರು ಆಗಬಹುದು ಮೆಲುಕು ಹಾಕಿದರೆ ಮಕ್ಕಳಿಗೆ ಆ ವಿಷಯದಲ್ಲಿ ಆ ಪಠ್ಯದ ವಿಷಯದಲ್ಲಿ ಒಳ್ಳೆ ರೀತಿಯಲ್ಲಿ ಅಭಿರುಚಿ ಬರಲಿಕ್ಕೆ ಬೇಕಾದ ಶಬ್ದಗಳು ಬಾಯಿಯಿಂದ ಹೊರಡ್ತಾವೆ ಅಂದರೆ ಎದ್ಗತ್ವ ಯಾವುದನ್ನು ತಿಳ್ಕೊಂಡರೆ ಯಾವುದರ ರುಚಿ ಹಿಡಿದ್ರೆ ನಾನಿವರ್ತಂತೆ ಮತ್ತೆ ಅದು ಬೇಡ ಅಂತ ತೋರಲ್ಲ ಇನ್ನೂ ಹೇಳಿ ಇನ್ನೂ ಹೇಳಿ ಅಂತ ಕೇಳೋಣ ಅಂತ ಅನಿಸುತ್ತೆ ತತ್ಪ ಅದು ನನ್ನ ವೈಶಿಷ್ಟ್ಯ ಅದೇ ನೀನು ನಾನು ಅಂದರೆ ಏನು ಅಂತಲ್ವ ನಿನ್ನ ಪ್ರಶ್ನೆ ನಾನು ಅಂದರೆ ಅದು ಯಾವುದು ಯಾವುದರ ತಿಳುವಳಿಕೆಗೆ ಜನಕ್ಕೆ ರುಚಿಯಾದರೆ ಮತ್ತೆ ಅದಕ್ಕೆ ಹಿಂದೇಟು ಹಾಕುವುದಿಲ್ಲವೋ ಅದು ನನ್ನ ತಿಳುವಳಿಕೆ ಬೇರೆ ಎಲ್ಲರ ತಿಳುವಳಿಕೆಯು ಕೂಡ ತಿಳುವಳಿಕೆ ಸಂಪಾದನೆ ಮಾಡ್ತೇವೆ ಚತುರ್ಮುಖ ಆರಂಭಿಸಿಕೊಂಡು ವಾಯುದೇವರನ್ನು ಆರಂಭಿಸಿಕೊಂಡು ಕೊನೆಗೆ ಗಣಪತಿಯೋ ಅಗ್ನಿಯೋ ಅಲ್ಲಿಯ ತನಕ ತಿಳುವಳಿಕೆಗಳನ್ನು ಸಂಪಾದನೆ ಮಾಡ್ತೇವೆ ಕೊನೆಗೆ ಇಷ್ಟೇನಾ ಅಂತೇ ನಮ್ಮಕ್ಕಿಂತ ಒಂಚೂರು ಮೇಲೆ ಅಷ್ಟೇ ತಾನೇ ಅಂತೇವೆ ಹಾಗಾದರೆ ಯಾರ ಬಗ್ಗೆ ಹಾಗೆ ತಾತ್ಸಾರ ಭಾವನೆ ಬರೋ ಅಲ್ಲ ಅದು ನಾನು ಅಂತ ಯಗ್ಗತ್ವ ನಾನು ನಿವರ್ತಂತೆ ಯಾವುದರ ತಿಳುವಳಿಕೆಯನ್ನು ಸಂಪಾದನೆ ಮಾಡಿದರೆ ಮತ್ತೆ ಬೇಡ ಅಂತ ತೋರದೆ ಬೇಕು ಅಂತ ತೋರುತ್ತೋ ಅರ್ಜುನ ತತ್ ಅದು ನನ್ನ ಧಾಮ ಧಾಮ ಅಂದರೆ ನನ್ನ ಸ್ವರೂಪ ಧಾಮ ಶಬ್ದಕ್ಕೆ ಸ್ವರೂಪ ಅಂತ ಮನೆಗೂ ಧಾಮ ಅಂತ ಹೆಸರುಂಟು ದೇವರ ಸ್ವರೂಪಕ್ಕೂ ಧಾಮ ಅಂತ ಹೆಸರುಂಟು ನಮ್ಮ ನಿಮ್ಮ ವ್ಯಕ್ತಿತ್ವಕ್ಕೂ ಧಾಮ ಅಂತ ಹೆಸರು ಏನು ಧಾಮ ಶಬ್ದದ ಅರ್ಥ ಮನೆಗೆ ಬರೀತೇವಲ್ಲ ರಾಮಧಾಮ ಕೃಷ್ಣಧಾಮ ಮುಕುಂದಧಾಮ ಅಂತ ಹೀಗೆ ಬರೀತೇವಲ್ಲ ಯಾಕೆ ಧಾಮ ಅಂತ ಯಾಕೆ ಹೆಸರು ದ್ವೀಯಂತೆ ಇತಿ ಧಾಮ ಎಷ್ಟು ತುಂಬಿಸಿದ್ರೂ ಹಿಡಿಯುತ್ತೆ ಅಂತೆ ಅದಕ್ಕೆ ಧಾಮ ಅಂತ ಹೆಸರು ಇರುವುದು ಛತ್ರದಲ್ಲಿ ಹತ್ತೆ ಕೋಣೆ ಎಷ್ಟು ಜನ ಬಂದರೂ ಹಿಡಿಯುತ್ತೆ ಯಾಕೆ ನಿನ್ನೆ ಬಂದವರು ಇವತ್ತು ಕಳಿಸ್ತೇನೆ ಇವತ್ತು ಬೇರೆ ಜನ ಬಂತು ನಾಳೆ ಇವರನ್ನು ಕಳಿಸಿದೆವು ಪುನಃ ಬೇರೆ ಜನ ಬಂತು ಹಾಗಾದರೆ ಪ್ರತಿ ದಿವಸ ಬರ್ತಾನೆ ಇರ್ತಾರೆ ನಾವು ಜಾಗ ಕೊಡ್ತಾನೆ ಇರ್ತೇವೆ ಆದ್ರಿಂದ ಅದಕ್ಕೆಲ್ಲ ಹೆಸರು ಧಾಮ ಅಂತ ಹೆಸರು ಕೃಷ್ಣ ಅಂತ ಅದೇ ರೀತಿಯಲ್ಲಿ ನನ್ನ ಸ್ವರೂಪನೂ ಹಾಗೆ ಏನು ಒಳಗೆ ಎಷ್ಟು ತಿಳ್ಕೊಂಡ್ರು ಇನ್ನೂ ಕೂಡ ಒಳಗೆ ಹೋಗ್ತಾನೆ ಒಂದು ಹೋಗ್ತಾನೆ ಇನ್ನೂ ಬೇಕು ಬೇಕು ಬೇಕು ಅಂತ ತೋರ್ತಾನೆ ತಾಮ ಪರಮ ಅದು ನನ್ನ ಧಾಮ ಅದು ನನ್ನ ಸ್ವರೂಪ ಎಂದಿನಿಂದ ಶುರುವಾಗಿದೆ ಏನು ದೇವರ ಉದರದ ಒಳಗೆ ಜೀವರು ಹೋಗಲಿಕ್ಕೆ ಎಂದಿನಿಂದ ಶುರುವಾಗಿದ್ದಾರೆ ಗೊತ್ತಿಲ್ಲ ಹೋಗ್ತಾ ಇದ್ದಾರೆ ಹೌದು ಒಂದೇ ಸವನೆ ಹೋಗುದರಕ್ಕೆ ಹೋಗ್ತಾ ಇದ್ದಾರೆ ಅಬ್ಬ ಎಷ್ಟು ಜನ ಇದ್ರೂ ಕೂಡ ಆಪೋಷಣೆ ತಗೊಳ್ತಾರೆ ಆದ್ದರಿಂದ ಭಗವಂತನ ಸ್ವರೂಪಕ್ಕೆ ಹೆಸರು ಧಾಮ ಊಟ ಮಾಡುವಾಗ ಮಾತ್ರ ಈ ಧಾಮ ಅಂತ ಚಿಂತನೆ ಮಾಡಬೇಡಿ ಉಪನ್ಯಾಸ ಕೇಳುವಾಗ ಮಾತ್ರ ಧಾಮ ಅಂತ ಚಿಂತನೆ ಮಾಡಿ ಎಷ್ಟು ಹೇಳಿದ್ರು ಎಷ್ಟು ಉಪನ್ಯಾಸ ಮಾಡಿದ್ರು ಇನ್ನೂ ಬೇಕು ಇನ್ನೂ ಬೇಕು ಅಂತ ತೋರುವಂತಿರಬೇಕು ಉಪನ್ಯಾಸ ಆ ದೃಷ್ಟಿಯಲ್ಲಿ ಕೂತುಕೊಳ್ಳುವವರು ಉಪನ್ಯಾಸ ಮಾಡುವವರು ವಕ್ತೃಗಳು ಶ್ರೋತೃಗಳು ಇಬ್ಬರು ಕೂಡ ಭಗವಂತನನ್ನು ಧಾಮ ಅಂತ ಚಿಂತನೆ ಮಾಡಬೇಕು ಅದಕ್ಕೆ ಈಗ ಅರ್ಥ ಆಯ್ತಲ್ಲ ಊಟ ಮಾಡುವಾಗ ಒಂದು ಬಿಟ್ಟು ಅಂತ ಊಟ ಮಾಡುವಾಗಲೂ ಕೂಡ ಧಾಮ ಧಾಮ ಅಂತ ಚಿಂತನೆ ಮಾಡಿಬಿಟ್ರೆ ಮಾಡಿದ್ದೆಲ್ಲ ಓಬನಿಗೇನೆ ಹಾಕಬೇಕು ಅದಕ್ಕೆ ಅದಕ್ಕೆ ಕೃಷ್ಣ ನನ್ನದು ಗತ್ವ ಅಂತಂದದ್ದು ತಿಳ್ಕೊಳ್ಳುವಿಕೆ ಅಂತಂದದ್ದು ತಿಳುವಳಿಕೆಯ ಸಂದರ್ಭದಲ್ಲಿ ಅಂತ ಕೃಷ್ಣ ತತ್ತಾಮ ಪರಮ ಸರಿ ಸಾಕು ಈ ಜಗತ್ತಿನ ಜಂಜಾಟ ಅದಕ್ಕೆ ನಿನಗೆ ದುಂಬಾಲು ಬೀಳಬೇಕು ದುಂಬಾಲು ಬೀಳಬೇಕಾದ್ರೆ ನಿನ್ನನ್ನೇ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕಾದ್ರೆ ಆರು ರೀತಿಯಾದ ಪಂಚಾಂಗ ಹಾಕಬೇಕು ಆರು ರೀತಿಯಾದ ಬುನಾದಿ ಹಾಕಬೇಕು ಮಹಾರಾಜ ಅದು ಸಾಧ್ಯ ಇಲ್ಲ ಅಂತಂದುಬಿಟ್ರೆ ಬೇರೆ ದಾರಿ ಇಲ್ಲ ಅಂತಂದೆ ಅಗ್ನಿ ಸೂರ್ಯ ಚಂದ್ರ ಇವರು ಆಗುವುದೇ ಇಲ್ಲ ಅಂತಂದೆ ಸರಿ ಹಾಗಾದರೆ ಹೇಗೆ ಮಾಡೋಣ ಏನು ಅಂತ ನಿನಗೆ ದುಂಬಾಲು ಬೀಳಬೇಕು ಶರಣು ಬರಬೇಕು ಶರಣು ಬರಬೇಕಾದ್ರೆ ನಿನ್ನನ್ನು ತಿಳ್ಕೊಳ್ಬೇಕು ಅಲ್ವ ತಿಳ್ಕೊಂಡು ಮುಂದೆ ಏನು ಜಗದೃಕ್ಷವನ್ನು ಛೇದಿಸುವುದು ಅಲ್ವಾ ಅದಕ್ಕೋಸ್ಕರ ತಾನೇ ಈ ದೇಹವನ್ನು ಜಗದ್ವೃಕ್ಷದಿಂದ ನಾವು ವಿಮುಕ್ತರ ಮುಕ್ತರಾಗುವುದು ಅದಕ್ಕೆ ತಾನೇ ಅಲ್ಲ ನಿನ್ನನ್ನನ್ನನ್ನೇ ತಿಳ್ಕೊಳ್ಬೇಕಾ ನಿನ್ನನ್ನು ತಿಳ್ಕೊಳ್ಬೇಕಾದ್ರೆ ಇಷ್ಟೆಲ್ಲ ಸಮಸ್ಯೆಗಳಲ್ಲೋ ನಿನ್ನೇ ತಿಳ್ಕೊಳ್ಬೇಕಾ ಇನ್ನೂ ಇದ್ದಾರಲ್ಲ ಕೆಳಗಿನ ದೇವತೆಗಳು ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ ನಾನಿವರ ಬಗ್ಗೆ ಆಗ್ಲೇ ಹೇಳಿಬಿಟ್ಟೆ ಬ್ರಹ್ಮಾದಿ ದೇವತೆಗಳಿಲ್ವಾ ಎಂಥ ಅದ್ಭುತ ದೇವತೆಗಳಿದ್ದಾರೆ ಅವರನ್ನು ತಿಳ್ಕೊಳ್ತೇನೆ ಅವರನ್ನು ತಿಳ್ಕೊಳ್ಬೇಕಾದಿಷ್ಟು ಸಮಸ್ಯೆಗಳೇ ಇಲ್ಲ ಅದೇ ನಿನ್ನೆ ಹೇಳಿದೆ ಬೇರೆ ದೇವತೆಗಳನ್ನು ಉಲಿಸಿಕೊಳ್ಳುವುದು ತುಂಬಾ ಸುಲಭ ದೇವರನ್ನು ಉರಿಸಿಕೊಳ್ಳೋದು ತುಂಬಾ ಕಷ್ಟ ಅದರಿಂದ ಬ್ರಹ್ಮಾದಿಗಳು ದೇವತೆಗಳಿದ್ದಾರೆ ವಾಯುದೇವ ಹನುಮ ಇದ್ದಾನೆ ಅವನನ್ನು ಉಳಿಸಿ ನನ್ನದಲ್ಲಿ ಊಟ ಮಾಡ್ತೇನೆ ಅಂತಂದು ಬಿಟ್ಟರೆ ಸಾಕು ಹನುಮ ಅವರೆಂದು ಬರ್ತಾರೆ ಎಷ್ಟೆಷ್ಟು ಸುಲಭ ನಿರ್ಮಾಣ ಮೋಹನೋ ಬೇಡ ಜಿತಭಂಗ ದೋಷನೂ ಬೇಡ ಕೃಷ್ಣ ಅಂದರೆ ನಮ್ಮ ನಿಮ್ಮ ಆಡು ಹೇಳುವುದಂತಾದರೆ ಅವರನ್ನು ನಿನಗೆ ಜಗತ್ತಿನಿಂದ ವೃಕ್ಷದಿಂದ ಛೇದನೆ ಆಗಬೇಕಾ ಹೌದು ಅದಕ್ಕೆ ಏನು ಮಾಡ್ತಿ ಅವರನ್ನು ತಿಳ್ಕೊಳ್ಳಿ ಅವರು ಯಾರು ಗೊತ್ತಾ ಯಾರು ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಇಲ್ಲ ನನ್ನದೇ ಒಂದು ತುಂಡು ಅವುಗಳು ನನ್ನಿಂದಲೇ ಅವುಗಳು ಬೇರೆಯಾದವುಗಳು ಅಂತಲ್ಲ ಮಮೇವಾಂಶ ಜೀವಲೋಕೆ ಜೀವಲೋಕೆ ಮಮೇವ ಅಂಶ ಲೋಕ ಶರೀರ ಜೀವರುಗಳು ಇರುವ ಶರೀರದಲ್ಲಿ ನನ್ನದೇ ಒಂದು ನನ್ನ ಅಂಶನೇ ಇರೋದು ಏನಿದ್ರೆ ಅರ್ಥ ತುಂಬ ಗೊತ್ತಲ್ಲ ಈ ಜೀವಸ್ಸ ತುಂಬ ಜನ ಅಡ್ಡ ತಾರಿ ಹಿಡ್ದು ಈ ಶ್ಲೋಕದಿಂದಲೇ ಈ ಶ್ಲೋಕವನ್ನು ಹಿಡ್ಕೊಂಡು ಏನು ಮಾತಾಡ್ತಾರೆ ಗೊತ್ತಾ ಬಹಳಷ್ಟು ಜನ ನಾನೇ ದೇವರು ಅಲ್ಲೆಲ್ಲ ಇರುವುದು ದೇವರೇ ಯಾಕೆ ಕೃಷ್ಣನೇ ಅಂದಿದ್ದಾನೆ ನನ್ನದೇ ಅಂಶ ಅಲ್ಲೆಲ್ಲ ಇರುವುದು ಅಂತಂದಿದ್ದಾನೆ ಅಂಶ ಅಂದ್ರೆ ಗೊತ್ತಲ್ಲ ಅಂಶ ಅಂದ್ರೆ ತುಂಡು ಅಂತಲ್ಲ ನನ್ನದೇ ಒಂದು ತುಂಡು ಅಲ್ಲಿರುವುದು ಅಂತ ಕೃಷ್ಣ ಅಂದಿದ್ದಾನೆ ಹಾಗಾದ್ರೆ ಮುಕ್ಕಾಲು ತುಂಡು ಇಲ್ಲಿ ಉಂಟು ಕಾಲು ತುಂಡು ಅಲ್ಲಿ ಉಂಟು ಆವಾಗ ಏನಾಯ್ತು ನಾನೇ ದೇವರು ಇದು ಒಂದೇ ಆಯ್ತಲ್ಲ ನಾಳೆ ದಿವಸ ಸತ್ತ ಅಂತಂದ್ರೆ ಇಲ್ಲಿಗೆ ಬಂದು ಸೇರಿದಾಗ ಇಡೀ ಆಯ್ತು ಅಂಶ ಎನ್ನತಕ್ಕಂತಹ ಶಬ್ದ ಎರಡು ರೀತಿಯಿಂದಳು ತೆರೆದುಕೊಳ್ಳುತ್ತೆ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅಂಶ ಅಂದ್ರೆ ತುಂಡು ಅಂತ ಭಾವಿಸಿದ್ದಾರೆ ಅಂಶ ಶಬ್ದಕ್ಕೆ ಎರಡು ಅರ್ಥ ಇದೆ ಶಾಸ್ತ್ರದಲ್ಲಿ ಒಂದು ಸ್ವಲ್ ಸ್ವಲ್ಪ ಕಷ್ಟ ಉಂಟೋ ಏನೋ ಈ ಶಬ್ದ ಸ್ವರೂಪಾಂಶ ಭಿನ್ನಾಂಶ ಅಂತ ಎರಡು ರೀತಿಯ ಅಂಶಗಳು ಉದಾಹರಣೆ ಕೊಡುವಾಗೆಲ್ಲ ಝಳ ಝಳ ಆಗುತ್ತೆ ಸ್ವರೂಪಾಂಶ ಭಿನ್ನಾಂಶ ಅಂತ ಏನು ಸ್ವರೂಪಾಂಶ ಅಂದರೆ ಏನು ಭಿನ್ನಾಂಶ ಅಂದರೆ ಏನು ಸೇಬು ಇದನ್ನೇ ತುಂಡು ಮಾಡಿ ಆ ಒಂದು ತುಂಡು ತೆಗೆದು ಅರ್ಧ ತುಂಡು ಉಂಟಲ್ಲ ಅದು ಈ ಸೇಬುವಿನ ಸ್ವರೂಪಾಂಶ ಈ ಸೇಬುವಿನದ್ದೇ ತುಂಡಲ್ವೋ ನನ್ನಲ್ಲಿ ಹತ್ತು ರೂಪಾಯಿ ಉಂಟು ನಿಮ್ಮಲ್ಲಿ ಒಂದು ರೂಪಾಯಿ ಉಂಟು ನಾನು ಏನು ಹೇಳ್ತೇನೆ ಗೊತ್ತಾ ನನ್ನಲ್ಲಿರುವ ದುಡ್ಡಿನ ಹತ್ತನೆಯ ಒಂದು ಅಂಶ ನಿಮ್ಮಲ್ಲಿ ಉಂಟು ಅಂತ ನಾನು ಹೇಳಿದೆ ಏನರ್ಥ ಮಾಡ್ತೀರಿ ಸೇಬುವಿನ ಇದನ್ನು ಹತ್ತು ತುಂಡು ಮಾಡಿ ಸೇಬುವಿನ ಹತ್ತನೇ ಒಂದು ತುಂಡು ನಿಮ್ಗೆ ಕೊಟ್ಟಿದ್ದೇನೆ ಸೇಬುವಿನ ಹತ್ತನೇ ಒಂದು ಅಂಶ ನಿಮಗೆ ಕೊಟ್ಟಿದ್ದೇನೆ ನನ್ನಲ್ಲಿ ಹತ್ತು ರೂಪಾಯಿ ಉಂಟು ನಿಮ್ಮಲ್ಲಿ ಒಂದು ರೂಪಾಯಿ ಉಂಟು ನನ್ನಲ್ಲಿದ್ದಂತಹ ದುಡ್ಡಿನ ಹತ್ತನೇ ಒಂದು ಅಂಶ ನಿಮ್ಮಲ್ಲಿ ಉಂಟು ಸೇಬುವಿನ ಹತ್ತನೇ ಒಂದು ಅಂಶ ನಿಮ್ಮಲ್ಲಿ ಉಂಟು ದುಡ್ಡಿನ ಹತ್ತನೇ ಒಂದು ಅಂಶ ನಿಮ್ಮಲ್ಲಿ ಉಂಟು ಎರಡು ಅಂಶವ ವ್ಯತ್ಯಾಸ ಉಂಟ ಈ ಅಂಶಗಳಿಗೆ ವ್ಯತ್ಯಾಸ ಉಂಟ ನೀವೇ ಹೇಳ ಸ್ವಾನ ಯಾಕೆ ನಾನು ಉಂಟು ಅಂತಂದರೆ ನೀವು ಇಲ್ಲ ಅಂತ ಹೇಳಿದರೆ ಇದಕ್ಕೆ ನೀವೇ ವ್ಯತ್ಯಾಸ ಉಂಟು ಈ ಸೇಬುವಿನದ್ದೇ ಅಲ್ವಾ ಒಂದು ತುಂಡು ನಿಮಗೆ ಕೊಟ್ಟದ್ದು ಹಾಗಾದರೆ ಆ ತುಂಡು ಈ ಸೇಬುವಿನ ಸ್ವರೂಪಾಂಶ ನಿಮ್ಮಲ್ಲಿ ಒಂದು ರೂಪಾಯಿ ಉಂಟಲ್ಲ ನನ್ನಲ್ಲಿ ಹತ್ತು ರೂಪಾಯಿ ಉಂಟಲ್ಲ ನಿಮ್ಮಲ್ಲಿರುವ ಒಂದು ರೂಪಾಯಿ ನನ್ನಲ್ಲಿರತಕ್ಕಂಥ ಹತ್ತು ರೂಪಾಯಿಯ ಹತ್ತನೇ ಒಂದು ಅಂಶ ಅಂತ ಹೇಳ್ತೇನೆಲ್ಲ ಭಿನ್ನಾಂಶ ಯಾಕೆ ನನ್ನಲ್ಲಿದ್ದಂತಹ ದುಡ್ಡು ನನ್ನಲ್ಲೇ ಒಂದು ಹತ್ತು ರೂಪಾಯಿ ನಿಮ್ಮಲ್ಲಿ ಒಂದು ರೂಪಾಯಿ ಅದು ಬೇರೇನೇ ಇರುವುದು ಆದರೂ ಅದನ್ನು ಅಂಶ ಎನ್ನುವ ಶಬ್ದದಿಂದ ಪ್ರಯೋಗ ಮಾಡ್ತೇವಾ ನಿಮ್ಮಲ್ಲಿ ಒಂದು ರೂಪಾಯಿ ಇರುವಾಗ ನನ್ನಲ್ಲಿ ಹತ್ತು ರೂಪಾಯಿ ಉಂಟು ನಾನೇ ನಿಮಗೆ ಒಂದು ರೂಪಾಯಿ ಕೊಟ್ಟೆ ನನ್ನಲ್ಲಿದ್ದಂಥ ಹತ್ತು ರೂಪಾಯಿಯಲ್ಲಿರುವ ಒಂದು ರೂಪಾಯಿ ಕೊಟ್ಟದ್ದ ಬೇರೆಯೇ ಒಂದು ರೂಪಾಯಿ ಕೊಟ್ಟದ್ದ ಸೇಬಿನಲ್ಲಿ ಆಗುವಾಗ ಇದರದ್ದೇ ಒಂದು ದುಂಡು ಕೊಟ್ಟದ್ದು ದುಡ್ಡಿನಲ್ಲಿ ಆಗುವಾಗ ಮತ್ತೊಂದು ರೂಪಾಯಿ ಬೇರೆ ಯಾರ್ದೋ ಕಿಸೆಗೆ ಕೈ ಹಾಕಿ ನಿಮಗೆ ಒಂದು ರೂಪಾಯಿ ಕೊಟ್ಟದ್ದು ಆದರೂ ಹೇಳುವುದು ನಿಮ್ಮಲ್ಲಿ ಸೇಬಿನ ಹತ್ತನೇ ಒಂದು ಅಂಶ ದುಡ್ಡಿನ ಹತ್ತನೇ ಒಂದು ಅಂಶ ಎರಡು ಅಂಶ ಶಬ್ದಗಳು ಕೂಡ ಬೇರೆ ಬೇರೆ ಅದೇ ರೀತಿಯಲ್ಲಿ ಕೃಷ್ಣ ಅಂದ ಏನು ಅಂತ ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಹತ್ತು ಅವತಾರಗಳು ಉಂಟಲ್ಲ ಇದು ದೇವರದ್ದು ಸ್ವರೂಪಾಂಶ ದೇವರೇ ಮತ್ಸ್ಯನಾದದ್ದು ಈ ಸೇಬುವೆ ಒಂದು ತುಂಡು ಹಲ್ಲಿಗೆ ಬಂದದ್ದು ದೇವರೇ ಮತ್ಸ್ಯನಾದದ್ದು ಈಗ ಬೇಕಾ ಅಂಬಿದೆ ಅದಕ್ಕೆ ನೀವು ಬೇಡ ಅಂತ ಹೇಳ್ತೀರಿಂದ್ರೆ ಇವತ್ತು ಮಂಗಳ ಬರುವ ವರ್ಷಕ್ಕಾಗುವಾಗ ಇದು ಮರೆತು ಹೋಗಿರು ಇದ್ರೆ ಆರಾಮದಲ್ಲಿ ನಾವು ಕೂತಿರ್ತೇವೆ ನೀವು ಕೂತು ಕೇಳ್ತೀರಾ ಹಾಗಾದ್ರೆ ಅಲ್ಲಿ ಬರುವ ವರ್ಷ ಕಠಿಣ ಭಾಗ ಇಲ್ವಾ ಉಂಟು ಅದು ಮಂಗಳದ ದಿವಸ ಹೇಳಿ ಸುಲಭವೂ ಅಲ್ಲ ಇದು ಭಗವದ್ಗೀತೆ ಅಂದರೆ ಏನು ಸಮಸ್ತ ಶಾಸ್ತ್ರದ ಸಾರ ಭಗವದ್ಗೀತೆಯಲ್ಲಿ ಶಾಸ್ತ್ರದ ಸಾರ ಭಗವದ್ಗೀತೆ ಒಂದು ಶಾಸ್ತ್ರ ಶಸ್ತ್ರಕ್ಕೂ ಶಾಸ್ತ್ರಕ್ಕೂ ವ್ಯತ್ಯಾಸ ಇಲ್ಲ ಶಸ್ತ್ರ ನೋವು ಮಾಡುತ್ತ ಶಾಸ್ತ್ರನೂ ಮನಸ್ಸಿಗೆ ನೋವು ಮಾಡುತ್ತೆ ಯಾರಿಗೆ ಅರ್ಥ ಮಾಡಿಕೊಡಬೇಕು ಅಂತ ಹಠ ಉಳ್ಳವರಿಗೆ ಮಾತ್ರ ಹಠ ಇದ್ದವರಿಗೆ ನೋವು ಮಾಡುತ್ತೆ ಆಟದ ಅಪೇಕ್ಷೆ ಇದ್ದವರಿಗೆ ಏನು ನೋವು ಮಾಡೋದು ಅದರಲ್ಲೇ ಶಸ್ತ್ರ ಶಾಸ್ತ್ರ ಎರಡೂ ಶಾಸನ ಮಾಡಲಿಕ್ಕಿದ್ದದ್ದು ಆದ್ದರಿಂದ ಈಗ ನಮ್ಮ ನಿಮ್ಮೆಲ್ಲರ ಶರೀರದಲ್ಲಿ ಕೃಷ್ಣಾಂದ ನನ್ನದೇ ಅಂಶ ಜೀ ಈ ಶರೀರಗಳಲ್ಲಿ ಇದೆ ಈ ಶರೀರಗಳಲ್ಲಿ ಇರುವುದು ನನ್ನದೇ ಅಂಶ ಏನರ್ಥ ಯಾವ ಅಂಶ ಅದು ಭಿನ್ನಾಂಶ ದೇವರು ಪೂರ್ಣವಾಗಿಯೇ ಇದ್ದಾನೆ ನನ್ನಲ್ಲಿದ್ದಂತಹ ಹತ್ತು ರೂಪಾಯಿ ಹತ್ತು ರೂಪಾಯಿಯಾಗಿಯೇ ನನ್ನಲ್ಲಿ ಉಂಟು ನಿಮ್ಮಲ್ಲಿ ಒಂದು ರೂಪಾಯಿ ಉಂಟು ಅಲ್ಲಿ ಎಲ್ಲ ದೇಹದಲ್ಲಿಯೂ ಕೂಡ ಜೀವ ಇದ್ದಾನೆ ದೇವರು ಪೂರ್ಣವಾಗಿಯೇ ಇದ್ದಾನೆ ವಿನಃ ಸೇಬಿನ ತುಂಡಿನಂತೆ ದೇವರು ಒಂದೊಂದೇ ತುಂಡು ಬಂದು ಒಂದೊಂದೇ ದೇಹದಲ್ಲಿ ಕೂತದ್ದಲ್ಲ ಹಾಗೆ ಎಷ್ಟು ತುಂಡು ಮಾಡ್ತೀರ ಹಾಗಾದ್ರೆ ಯಾಕೆ ಹೀಗೆ ಅರ್ಥ ಮಾಡ್ತೀರಿ ಅಂತ ಯಾರೋ ಅಲ್ಲಿ ಉಂಟ ನನ್ನದೇ ಭಿನ್ನಾಂಶ ಲೋಕದಲ್ಲಿರುವುದು ಅಂತ ಉಂಟ ಭಗವದ್ಗೀತೆಯಲ್ಲಿರುವುದು ನನ್ನ ಅಂಶ ಜೀ ಈ ಶರೀರಗಳಲ್ಲಿ ಇರುವುದು ನನ್ನ ಅಂಶ ಅಂತ ಕೃಷ್ಣ ಇಷ್ಟೇ ಹೇಳಿದ್ದಲ್ವೋ ಅಂದ್ರೆ ಅದಕ್ಕೆ ಕೃಷ್ಣ ಉತ್ತರ ಮುಂದೆ ಕೊಡ್ತಾನೆ ಕೊನೆಯಲ್ಲಿ ಇದೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಉತ್ತರ ಕೊಡ್ತಾನೆ ನಾನು ಬೇರೆಯಾಗಿಯೇ ಇದ್ದೇನೆ ಅಂತ ಉತ್ತರ ಕೊಡ್ತ ನಾನು ಎಲ್ಲರಿಗಿಂತ ಉತ್ತಮನಾಗಿಯೇ ಇದ್ದೇನೆ ಅಂತ ಉತ್ತರ ಕೊಡ್ತ ಅದರಿಂದಲೇ ಗೊತ್ತಾಗುತ್ತೆ ಇಲ್ಲಿ ಎಲ್ಲ ಇರುವುದು ಅಂಶ ಭಿನ್ನಾಂಶ ದುಡ್ಡಿನ ಅಂಶದಂತೆ ಹೊರತು ಸೇಬಿನ ಅಂಶದಂತೆ ಸೇವಿನ ಅಂಶದಂತೆ ಯಾರು ಮತ್ಸ್ಯಾದಿಗಳು ವಿಶ್ವ ವಿಷ್ಣುವ ಷಡ್ಕಾರ ಭೂತ ಭವ್ಯ ಭಗವಪ್ರಭೂತ ಸಾವಿರ ರೂಪಗಳು ಕಮಲಾನಾಥ ವಾಸುದೇವ ಸನಾತನ ವಸುದೇವಾಧ್ವಜ ಪುಣ್ಯ ಈ ಕೃಷ್ಣನ ರೂಪಗಳು ವೆಂಕಟೇಶ ವಾಸುದೇವ ಈ ರೂಪಗಳು ಅಜ ಆನಂದ ಇಂದ್ರ ಈಶ ಈ ರೂಪಗಳೆಲ್ಲ ಉಂಟಲ್ಲ ಇವುಗಳು ಕೃಷ್ಣನದ್ದು ಭಗವಂತನದ್ದು ಸ್ವರೂಪಾಂಶಗಳು ನಾವೆಲ್ಲ ದೇವರದ್ದು ಭಿನ್ನಾಂಶಗಳು ಇದಕ್ಕೆ ನೀವು ಎರಡನ್ನು ಉದಾಹರಣೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡ್ರೆ ಸರಿ ಮತ್ಸ್ಯಪೂರ್ಮಾದಿಗಳ ಚಿಂತನೆ ಮಾಡುವಾಗ ಸೇಬಣ್ಣು ನಮ್ಮನ್ನು ಚಿಂತನೆ ಮಾಡುವಾಗ ದುಡ್ಡು ಚಿಂತನೆ ಮಾಡಿಕೊಂಡ್ರೆ ಸರಿಯಾಗಿ ಉದಾಹರಣೆ ಚಂದ ಮಮೇವಾಂಶಃ ಜೀವಲೋಕೆ ಅರ್ಜುನ ಎಲ್ಲ ಅವರು ಕ್ಷುದ್ರರಪ್ಪ ನನ್ನ ಭಿನ್ನಾಂಶರಪ್ಪ ನನ್ನ ಕಿಂತ ಎಷ್ಟೋ ನಿಕೃಷ್ಟರಪ್ಪ ಅವರು ಅಲ್ಲಿರುವುದು ಮಮೇ ವಾಂಶ ಮಮೇವಾಂಶ ನನ್ನದೇ ಒಂದು ಸೂರ್ಯ ಇದ್ದಾನೆ ಮಿಂಚುಹುಳ ಇದೆ ಮಿಂಚುಳ ಅಂದರೆ ಗೊತ್ತ ತಾನೆ ಬೆಣ್ಣಂಪುಳ್ಳಿ ತುಳುವಿನಲ್ಲಿ ಹೇಳಬೇಕ ಅದು ದೀಪ ಕೊಡುತ್ತೆ ಸೂರ್ಯನ ದೀಪವು ಉಂಟು ಈ ದೀಪ ಆ ದೀಪ ಈ ದೀಪವನ್ನು ಏನಂತೇವೆ ಆ ದೀಪದ ಅಂಶ ಅಂತೇವೆ ಏನು ಅದರದ್ದೇ ತುಂಡ ಇದು ಬೇರೆಯೇ ಈ ದೀಪ ಆ ದೀಪ ಬೇರೆ ಹಾಗಾದರೆ ಅಂಶ ಅಂತ ಯಾಕೆ ಪ್ರಯೋಗ ಮಾಡ್ತೀರಿ ಅಂತ ಪ್ರಶ್ನೆ ಬಂತು ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ ಹೋಲಿಕೆ ಇದ್ದದ್ದರಿಂದ ಹೋಲಿಕೆ ಉಂಟು ಆ ದೀಪಕ್ಕೂ ಈ ದೀಪಕ್ಕೂ ಹೋಲಿಕೆ ಉಂಟಲ್ಲ ನನ್ನಲ್ಲಿರತಕ್ಕಂಥ ಹತ್ತು ರೂಪಾಯಿಗೂ ನಿಮ್ಮಲ್ಲಿರತಕ್ಕಂಥ ಒಂದು ರೂಪಾಯಿಗೂ ರೂಪಾಯಿ ಅನ್ನತಕ್ಕಂಥ ಹೋಲಿಕೆ ಉಂಟಲ್ಲ ಆದ್ದರಿಂದ ನಿಮ್ಮಲ್ಲಿರುವ ಒಂದು ರೂಪಾಯಿಗೂ ನನ್ನ ದುಡ್ಡಿನ ಅಂಶ ಅಂತಂತೆ ನಿಮ್ಮಲ್ಲಿರುವುದು ಒಂದು ಗೋಣಿ ಅಕ್ಕಿ ನನ್ನಲ್ಲಿರುವುದು ಐನೂರು ರೂಪಾಯಿ ಒಂದು ಗೋಣಿಗೆ ಅಕ್ಕಿಗೆ ಎಷ್ಟು ಇಂದ ಗೊತ್ತಿಲ್ಲ ನನಗೆ ಸದ್ಯ ಐನೂರು ಗೊತ್ತಿರಲಿ ನನ್ನಲ್ಲಿ ಐನೂರು ಆರುನೂರು ರೂಪಾಯಿ ನಿಮ್ಮಲ್ಲಿ ಒಂದು ಗೋಣಿ ಅಕ್ಕಿ ಆವಾಗ ನಾನಂತೇನಾ ನನ್ನಲ್ಲಿದ್ದಂತಹ ದುಡ್ಡಿನ ಅಂಶ ನಿಮ್ಮಲ್ಲಿ ಉಂಟು ಅಂತೇನಾ ಇಲ್ಲ ಯಾಕೆ ಅದು ಬೇರೆ ಇದು ಬೇರೆ ಆದರೆ ದುಡ್ಡು ಸಮಾನವಾದ ಇರುವಾಗ ಅಂಶ ಎನ್ನತಕ್ಕಂತಹ ಶಬ್ದ ಚಾಲ್ತಿಗೆ ಬರುತ್ತೆ ಈ ಆ ಸೂರ್ಯನಿಗೂ ಈ ಖದ್ಯೋತಕ್ಕ ಖದ್ಯೋದ ಅಂದ್ರೆ ಮಿಂಚು ಹುಳಕ್ಕು ಅದು ದೀಪ ಇದು ದ್ವೀಪ ಹೋಲಿಕೆ ಉಂಟ ನನ್ನಲ್ಲಿಯೂ ದುಡ್ಡು ನಿಮ್ಮಲ್ಲಿಯೂ ದುಡ್ಡು ಹೋಲಿಕೆ ಉಂಟ ಇಲ್ಲಿಯೂ ಸೇಬು ಅಲ್ಲಿಯೂ ಸೇಬು ಹೋಲಿಕೆ ಉಂಟ ಆದ್ದರಿಂದ ಅಂಶ ಅಂತ ಕರೆದ್ದಲ್ವೋ ಅದೇ ರೀತಿ ದೇವನಿಗೂ ಈಶನಿಗೂ ಜೀವನಿಗೂ ಹೋಲಿಕೆ ಉಂಟು ಆದ್ದರಿಂದ ಕೃಷ್ಣ ನನ್ನ ಅಂಶ ನೀವೆಲ್ಲ ಅಂತ ದೊಡ್ಡವರ ಬಾಯಿಯಿಂದ ನಮ್ಮ ಬಗ್ಗೆ ಬಂದಿರತಕ್ಕಂಥ ದೊಡ್ಡ ಶಬ್ದ ಎಲ್ಲಾದರೂ ಹೇಳ್ತಾರ ಯಾರಾದರೂ ಹೇಳ್ಯಾರ ಎಷ್ಟು ಎತ್ತರದ ವ್ಯಕ್ತಿ ದೇವರು ಅಂತಂದರೆ ನಾವು ಎಷ್ಟು ನಿಕೃಷ್ಟರು ಆದರೂ ನಮ್ಮನ್ನು ಉದ್ದೇಶಿಸುವ ದೇವರು ಏನಂದ ಪಾಪ ಇವರೆಲ್ಲ ನನ್ನ ಅಂಶರು ತಂದು ಬಿಟ್ಟ ಇವರೆಲ್ಲ ನನ್ನ ಮಕ್ಕಳು ತಂದ ಇವರೆಲ್ಲ ನನ್ನವರೇನು ತಂದು ಬಿಟ್ಟದೆ ಇದು ದೇವರ ಔದಾರ್ಯ ಅಂತ ಏನು ಹೋಲಿಕೆ ದೇವರಿಗೂ ನಮಗೂ ಸಾಮ್ಯ ಏನು ಹೋಲಿಕೆ ಏನು ದೇವರಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ನಮಗೂ ಹುಟ್ಟು ಇಲ್ಲ ಸಾವು ಇಲ್ಲ ನಮಗು ಅಂದರೆ ಯಾರಿಗೆ ಈ ದೇಹದ ಒಳಗೆ ಇರತಕ್ಕಂಥ ಜೀವನಿಗೆ ದೇಹಕ್ಕೆ ಹುಟ್ಟು ಸಾವು ಒಂದು ಐವತ್ತು ವರ್ಷದ ಹಿಂದೆ ಬಂದು ಇನ್ನೊಂದು ಹತ್ತು ವರ್ಷ ಇದ್ದರೆ ಜಾಸ್ತಿ ಹುಟ್ಟು ಸಾವಿರುವುದು ದೇಹಕ್ಕೆ ಒಳಗಿರತಕ್ಕಂಥ ಜೀವನಿಗೆ ಅಲ್ಲ ಆದ್ದರಿಂದ ನಾವೇನು ಅಂತೇವೆ ಗೊತ್ತಾ ಒಬ್ಬ ಘಟಕ್ಕಾದರೆ ಜೀವ ಉಂಡ ಕೊಂಡ ಅಂದರೆ ನಾವು ಹಾಗಾದ್ರೆ ಹೋಗುವುದು ಬರುವುದು ಯಾ ಜೀವ ಸತ್ತಿತ ಅಂತ ಕೇಳುವುದಿಲ್ಲಲ್ಲ ಜೀವ ಹೋಯ್ತ ಅಂತ ಕೇಳೋದಲ್ವೋ ಹಾಗಾದ್ರೆ ನಮಗೂ ಉಂಟಲ್ಲ ಏನು ಅಂತ ಈ ಶರೀರಕ್ಕೆ ಜೀವ ಹೋಗುವುದು ಬರುವುದು ಜೀವ ಸಾಯುವುದಲ್ಲ ಜೀವನಿಗೆ ಸಾವಿಲ್ಲ ಚೇತನಕ್ಕೆ ಸಾಯ ದೇವರಿಗೂ ಸಾವಿಲ್ಲ ಈ ಶರೀರದೊಳಕಿರತಕ್ಕಂಥ ಚೇತನಕ್ಕೂ ಜೀವನಿಗೂ ಸಾವಿಲ್ಲ ಆದ್ರಿಂದ ದೇವನಿಗೂ ಜೀವನಿಗೂ ಸಾಮ್ಯ ಅಂತ ಇನ್ನೇನು ಸಾಮ್ಯ ಇನ್ನೇನಿಲ್ಲ ಇಷ್ಟು ಸಾಕು ಇಷ್ಟಕ್ಕೇನೆ ತುಂಬ ಹಾರಾಡ್ತಾನೆ ಚೀರಾಡ್ತಾನೆ ನಾನೇ ದೇವರಿಗೆ ಕಮ್ಮಿ ಅಂತ ಹೋರಾಡ್ತಾನೆ ಚೀರಾಡ್ತಾನೆ ಇಷ್ಟು ಸಾಕು ಆದ್ದರಿಂದ ಕೃಷ್ಣ ಅಂದ ಮಮೇವ ಅಂಶ ಜೀವ ಎಲ್ಲ ನನ್ನ ಭಿನ್ನಾಂಶರಪ್ಪ ಅರ್ಜುನ ಎಲ್ಲ ನನ್ನಕ್ಕಿಂತ ಕ್ಷುದ್ರರು ಅರ್ಜುನ ಎಲ್ಲ ನಿಕೃಷ್ಟರು ಅರ್ಜುನ ಮಮೇಯವ ಅಂಶ ಜೀವ ಲೋಕೆ ಎಲ್ಲ ಅವರನ್ನು ಜೀವ ಅಂತ ಕರೀತಾರೆ ನನ್ನನ್ನು ಈಶ ಅಂತ ಕರೀತಾರೆ ನನಗೆ ಹುಟ್ಟು ಸಾವು ನಿನಗೂ ಹುಟ್ಟು ನಿನ್ನಲ್ಲಿದ್ದಂತಹ ದೇಹದಲ್ಲಿದ್ದಂತಹ ಚೇತನಕ್ಕೂ ಹುಟ್ಟು ಸಾವು ಇಲ್ಲ ಆದರೆ ನಿನ್ನನ್ನು ಜೀವ ಅಂದರು ನನ್ನನ್ನು ಈಶಾ ಅಂತ ಹಾಗಿರುವಾಗ ಜೀವನಾಗಿ ಇರತಕ್ಕಂತಹ ಜೀವಭೂತನಾಗಿರತಕ್ಕಂತಹ ನೀನು ಅರ್ಜುನ ಅದೇ ರೀತಿ ನಿನ್ನಂತೆ ಸ್ವಲ್ಪ ಎತ್ತರದಲ್ಲಿರತಕ್ಕಂತಹ ಬ್ರಹ್ಮಾದಿ ಜೀವರುಗಳು ಅವರು ಅಷ್ಟೇ ತಾನೆ ಅವರು ಕೂಡ ಭಿನ್ನಾಂಶರು ನನ್ನಕ್ಕಿಂತ ಬೇರೆ ಎಲ್ಲ ಬಿಡು ಲಕ್ಷ್ಮೀ ಕೂಡ ನನ್ನಕ್ಕಿಂತ ಭಿನ್ನಳು ಭಿನ್ನಾಂಶ ನನಗೆ ಸಾಟಿ ಅಂತಂದರೆ ನಾನೇ ಗಗನಕ್ಕೆ ಸಾಟಿ ಯಾವುದು ಗಗನ ಸಮುದ್ರಕ್ಕೆ ಸಾಟಿ ಯಾವುದು ಸಮುದ್ರ ರಾಮ ರಾವಣರ ಯುದ್ಧಕ್ಕೆ ಸಾಟಿ ಯಾವುದು ರಾಮ ರಾವಣರ ಯುದ್ಧ ಅದೇ ರೀತಿ ದೇವರಿಗೆ ಸಾಟಿ ಯಾರೋ ದೇವರಿಗೆ ಸಾಟಿ ದೇವರಿಗೆ ಆದ್ದರಿಂದ ಲಕ್ಷ್ಮಿಯೂ ಕೂಡ ನನಗೆ ಸಾಟಿ ಅಲ್ಲ ಆದ್ದರಿಂದ ಯಾವುದೇ ಜೀವನಿಂದಾಗಿ ಈ ಜಗದೃಕ್ಷದ ಛೇದನೆ ಮಾಡಿಕೊಳ್ಳಬಹುದು ಅಂತ ಚಿಂತನೆ ಬೇಡ ಆ ಕಲ್ಪನೆ ಬೇಡ ಮಮೇವ ಅಂಶ ಜೀವದು ಭಿನ್ನಂಶ ಸ್ವಲ್ಪ ನಿಕೃಷ್ಟ ರೀತಿಯಲ್ಲಿ ಆದರೂ ನಮಗೆ ಕೇಳಿಸಿಕೊಳ್ಳುವಾಗ ಮಾತ್ರ ದೇವರು ನಮ್ಮನ್ನು ಅಂಶ ಎನ್ನತಕ್ಕಂಥ ಶಬ್ದದಿಂದ ಕರ್ದ ಹೊಗಳಿದಂತೆ ಆಗಬೇಕು ಅದು ಬೈದಂತ ಅದಕ್ಕೆ ಹಿರಿಯರಂದರು ಅಷ್ಟು ಜೋರು ಬೈಬೇಡ ಸ್ವಲ್ಪ ಮೆಲ್ಲ ಬೈ ಒಳ್ಳೆಯ ಶಬ್ದದಿಂದ ಸ್ವಲ್ಪ ರಾಗದಲ್ಲಿ ಬೈ ನಮ್ಮಲ್ಲಿ ಹೇಳೋದುಂಟು ಜೋರು ಓಡಬೇಡ ಬಿದ್ದು ಬಿಟ್ಟು ಹಾಗಾದರೆ ಓಡೋದ್ರಲ್ಲಿ ಎರಡು ಉಂಟ ಜೋರು ಓಡೋದು ಮೆಲ್ಲ ಓಡೋದು ಅಂತ ಎರಡು ಉಂಟ ಇದು ಎಲ್ಲೋ ಒಂದು ಗಾದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ನಾಮಫಲಕ ನೋಡಿದೆ ಶುದ್ಧ ಸಸ್ಯಾಹಾರದ ಉಪಹಾರ ಮಂದಿರ ಅಂತ ನನಗೆ ಅರ್ಥನೇ ಆಗಿಲ್ಲ ಸಸ್ಯಾಹಾರದಲ್ಲಿ ಶುದ್ಧ ಸಸ್ಯಾಹಾರ ಅಂದರೆ ಏನು ನನಗೆ ಗೊತ್ತೇ ಆಗಿಲ್ಲ ಏನು ಅಂತ ಏನೋ ಇರ್ಬೋದು ಅದರಲ್ಲಿ ಕಾಣುತ್ತೆ ಆದರೆ ಆಂಥ ಬರೆದವ್ರಿಗೆ ಗೊತ್ತಿರೋದು ಆಂತರ್ಯ ಏನೋ ಇರ್ಬೋದು ಮತ್ತು ನಾನೇ ಒಂದು ತೀರ್ಮಾನಕ್ಕೆ ಬಂದೆ ಏನು ಅಂತ ಆ ಪೂರ್ಣಪ್ರಜ್ಞೆ ಶಾಲೆಯ ಹತ್ತಿ ಎದುರಿಗೆ ಒಂದು ರಸ್ತೆ ಉಂಟಲ್ಲ ಅಲ್ಲಿ ಯಾರಾದರೂ ಉಪಾಹಾರ ಮಂದಿರ ಇಟ್ಟರೆ ಅದು ಶುದ್ಧ ಸಸ್ಯಾಹಾರದ ಮಂದಿರ ಬೇರೆ ಕಡೆಯಲ್ಲಿ ಇಟ್ಟರೆ ಅದು ಸ್ವಲ್ಪ ಶುದ್ಧ ಈಗಿರ್ಬೋದು ಏನು ನಾನೇ ಸ್ವಲ್ಪಕ್ಕೆ ಸ್ವಲ್ಪ ವ್ಯಾಖ್ಯಾನ ಮಾಡಿ ವ್ಯಾಖ್ಯಾನ ಅದರಿಂದ ಪ್ರಸಂಗ ತುಂಬ ಉಂಟಲ್ಲ ನಮ್ಮಲ್ಲಿ ಆದ್ದರಿಂದ ಮಮೇವ ಅಂಶ ಜೀವಲೋಕೆ ಜೀವಭೂತಃ ಅರ್ಜುನ ಇದೆಲ್ಲ ಕ್ಷುದ್ರರಾಗಿರತಕ್ಕಂತಹ ವ್ಯಕ್ತಿಗಳು ಇವರಿಂದ ನಿನ್ನ ಉದ್ಧಾರ ಸುತರಾ ಆಗೋದ ಯದ್ಯಪಿ ಅದೇ ಮುಂದೆ ಕೃಷ್ಣ ಅನ್ನ ಸನಾತನ ಅಂತ ಶಬ್ದ ಪ್ರಯೋಗ ಮಾಡುವ ಉದ್ದೇಶ ನಾನು ಅಂಶ ಅಂತ ಶಬ್ದ ಪ್ರಯೋಗ ಮಾಡಿದ್ದು ಯಾಕೆ ಅಂತ ತಿಳಿಸು ದೊಡ್ಡ ಶಬ್ದ ಅಂಶ ಶಬ್ದ ನಮ್ಮ ಬಗ್ಗೆ ಕೃಷ್ಣ ಪ್ರಯೋಗ ಮಾಡಿದ್ದು ಯಾಕೆ ಪ್ರಯೋಗ ಮಾಡಿದ್ದು ಅಂದರೆ ಸನಾತನ ನೀನು ನಿನ್ನ ದೇಹ ಈ ದೇಹದಲ್ಲಿರತಕ್ಕಂತಹ ಚೇತನ ಸನಾತನ ನಾನು ಸನಾತನ ಸನಾ ಸನಾತನತಮಃ ಕಪಿಲ ಕಪಿರವ್ಯಯ ಸ್ವಸ್ಥಿದಹ ಸ್ವಸ್ಥಿಕೃತಿ ವಿಷ್ಣು ಸಹಸ್ರನಾಮ ಅದರಲ್ಲಿ ಸನಾತ ಅಂತ ಒಂದು ದೇವರ ಹೆಸರು ಸನಾತನತಮ ಅಂತ ಮತ್ತೊಂದು ದೇವರಿಗೆ ಹೆಸರು ಇಲ್ಲಿ ಏನಂತ ಸನಾತನ ಅಂತಂದ ಯಾಕೆ ಇಬ್ರಿಗಾಗಬೇಕಲ್ಲ ಅದಕ್ಕೋಸ್ಕರ ಸನಾತನ ಅಂತ ಅಲ್ಲಿ ಸಹಸ್ರನಾಮದಲ್ಲಿ ಹೇಳಿಕೊಳ್ಳುವಾಗ ಏನು ಮಾಡಿದ ಸನಾತನ ತಮ ಅಂತ ತಮ ಅಂದರೆ ಸೂಪರ್ ಲೈಟಿ ಡಿಗ್ರಿ ಸುಮ್ಮನೆ ನಾನದ್ದು ಕನ್ನಡದಲ್ಲಿ ಹೇಳೋದು ನಿಮಗೆ ಅರ್ಥ ಆಗದಿರುವುದು ಅದಕ್ಕೋಸ್ಕರ ಮತ್ತೊಂದು ಇಪ್ಪತ್ತೈದು ಶಬ್ದ ಪ್ರಯೋಗ ಮಾಡುವುದು ಅಷ್ಟೊತ್ತಿಗೆ ಗಂಟೆ ಆಗುವುದು ಆವು ಸಹ ಬರೆಯೇ ಬೇಡ ಒಂದೇ ಶಬ್ದದಲ್ಲಿ ಮುಗ್ದೇ ಬಿಡ್ತೀವಿ ಹಾಗಾದ್ರೆ ನಾವೆಲ್ಲ ಯಾರು ನಾವೆಲ್ಲ ಸನಾತನರು ಏನು ಸನಾತನ ಅಂದ್ರೆ ಸನಾ ಅಂದರೆ ಸದಾ ತನೋತಿ ಇದೆ ಸನಾತನ ಯಾವಾಗಲೂ ಕೂಡ ತನೋತಿ ವಿಸ್ತಾರವಾಗಿ ಕೊಂಡಿದ್ದಾರೆ ಆಚೆ ಹೋಗುವುದು ಈಚೆ ಹೋಗುವುದು ಈ ದೇಹ ಬಿದ್ದರೆ ಎಮ್ಮೆಲೆ ಹೋಗುವುದು ದೇಹದೊಡಗಿದ್ರೆ ಆಚೆ ಈಚೆ ತೊಡಗುವುದು ದೇಹ ಬಿದ್ದು ಹೋದ್ರೆ ಮೇಲೆ ಹೋಗುವುದು ಮೇಲೆ ಅಥವಾ ಕೆಳಗೆ ಹೋಗುವುದು ತನೋ ಆಚು ಆಚೀಚು ಯಾವಾಗಲೂ ಓಡಾಡಿಕೊಂಡು ಇರ್ತಾನೆ ಆದ್ದರಿಂದ ಅವನಿಗೆ ಸನಾತನ ಅಂತ ಒಟ್ಟಿಗೆ ಅಭಿಪ್ರಾಯ ಏನು ಯಾವಾಗಲೂ ಇರುವವ ಎನ್ನುವ ಅಭಿಪ್ರಾಯದಲ್ಲಿ ಸನಾತನ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ ದೇವರು ಏನು ದೇವರು ಅಷ್ಟೇನಾ ಸನಾತನನ ದೇವರು ಸನಾತನತಮ ನಾವು ನಿತ್ಯ ಈ ದೇಹದೊಳಗಿರತಕ್ಕಂಥ ಜೀವರು ನಿತ್ಯರು ಈ ದೇಹದೊಳಗಿರತಕ್ಕಂಥ ಜೀವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ದೇವರಿಗೂ ಹುಟ್ಟು ಇಲ್ಲ ಸಾವು ಇಲ್ಲ ನಮಗೂ ಹುಟ್ಟು ಸಾವು ಇಲ್ಲ ಅವನಿಗೂ ಹುಟ್ಟು ಸಾವು ಇಲ್ಲ ಇಬ್ರು ಸಮಾನರು ಅಲ್ಲ ಅಲ್ಲಿಯೂ ವ್ಯತ್ಯಾಸ ಏನು ವ್ಯತ್ಯಾಸ ನಮ್ಮ ಹುಟ್ಟು ಸಾವು ಇಲ್ಲ ಎನ್ನುವುದು ಅವನ ಕೈಯಲ್ಲಿ ಅವನ ಹುಟ್ಟು ಸಾವು ಇಲ್ಲ ಎನ್ನುವುದು ಯಾರ ಕೈಯಲ್ಲಿ ಸ್ವತಂತ್ರನಾಗಿ ಹುಡ್ಡು ಸಾವು ಇಲ್ಲದವ ಪರತಂತ್ರರಾಗಿ ಹುಟ್ಟು ಸಾವು ಇಲ್ಲದವು ಆದ್ರಿಂದ ಮತ್ತೊಂದು ಕಡೆ ಉಪನಿಷತ್ತೊಂದು ಮಾತು ಹೇಳಿದರು ನಿತ್ಯ ನಿತ್ಯಾನಾಂಚೇತನ ಚೇತನಾನ ಅಂತ ಒಂದು ಮಾತು ಹೇಳಿದರೂ ನಿತ್ಯರಿಗೂ ಭಗವಂತ ನಿತ್ಯ ಅಂತ ಏನರ್ಥ ನಿತ್ಯರಿಗೂ ನಿತ್ಯ ಅಂತಂದರೆ ಏನರ್ಥ ಮತ್ತೇನಿಲ್ಲ ನಾವು ನಿತ್ಯರು ನಮಗೆ ನಿತ್ಯತ್ವವು ಇರಲಿ ಅಂತ ಅನುಗ್ರಹ ಮಾಡಿದವರು ನಮ್ಮ ನಿತ್ಯತ್ವವನ್ನು ಹಿಡಿತದಲ್ಲಿಟ್ಟುಕೊಂಡವ ನಾಳೆ ದಿವಸ ಜೀವನೇ ಸಾಯಿಲಿಂದ ಸಂಕಲ್ಪ ಮಾಡಿಬಿಟ್ರೆ ಸತ್ತೇ ಹೋದ ಇಲ್ಲವೇ ಇಲ್ಲ ಆದ್ರಿಂದ ದೇವರನ್ನು ಏನು ಅಂತ ಕರೆದ್ರು ಸನಾತನ ತಮ ಅಂತ ಕರೆದ್ರು ಇಬ್ಬರಿಗೂ ಹೋಲಿಕೆ ಆಗುವ ಶಬ್ದ ಯಾವುದು ಸನಾತನ ಎನ್ನತಕ್ಕಂತಹ ಶಬ್ದ ಅರ್ಜುನ ಅಲ್ಲಿರತಕ್ಕಂತಹ ಜೀವ ಸನಾತನ ಇಲ್ಲಿರತಕ್ಕಂತಹ ಚೇತನ ಈಶ ಸನಾತನ ಇಬ್ರು ಸನಾತನರು ಅವ ಮಾತ್ರ ನಿನ್ನಲ್ಲಿರತಕ್ಕಂಥ ಅಥವಾ ಬ್ರಹ್ಮಾದಿಗಳು ಎಲ್ಲ ಭಿನ್ನಾಂಶರು ಬೇರೆಯಾದಂಥವರು ಅದರಿಂದ ಇಂಥವರ ತಿಳುವಳಿಕೆಯಿಂದ ನಿನ್ನ ಉದ್ಧಾರ ಆಗೋ ಅಲ್ಲ ಮಮೀವಾಂಶ ಅವರೆಲ್ಲ ಆಭಾಸರು ಒಂದು ರೀತಿಯಲ್ಲಿ ಆಭಾಸರಂದ್ರೆ ಕನ್ನಡಿಯಲ್ಲಿ ತೋರತಕ್ಕಂತಹ ಪ್ರತಿಬಿಂಬದಂತೆ ಎಲ್ಲ ನೀವೆಲ್ಲ ಅಂದ ಕೃಷ್ಣ ಎಲ್ಲರೂ ಎಲ್ ಬ್ರಹ್ಮ ಲಕ್ಷ್ಮಿಯನ್ನು ಆರಂಭಿಸಿಕೊಂಡು ಎಲ್ಲರೂ ಕನ್ನಡಿಯಲ್ಲಿ ತೋರತಕ್ಕಂತಹ ಪ್ರತಿಬಿಂಬದಂತೆ ಕನ್ನಡದಲ್ಲಿ ಪ್ರತಿಬಿಂಬ ತೋರುತ್ತಲ್ಲ ಕನ್ನಡಲ್ಲಿ ತೋರೋದೇನು ಅಂತ ಯಾರ ಹತ್ರನ ಕೇಳಿದೆ ಯಾಕಂದ ಮುಖ ಅಂದ ಯಾರ ಮುಖ ಅಂತ ಕೇಳಿದೆ ನನ್ನ ಮುಖ ಅಂದ ಅವನ ಎದುರಿಗೆ ಕನ್ನಡಿ ಉಂಟು ಯಾರ ಮುಖ ಅಂದ ನನ್ನ ಮುಖ ಎಲ್ಲೇನು ಕನ್ನಡಿಯಲ್ಲಿ ಇದು ಏನು ಅಂತ ಕೇಳಿದೆ ಇದು ಮುಖ ಅಂದ ಕನ್ನಡಲ್ಲಿ ಏನು ಅಂತ ಕೇಳಿದೆ ಮುಖ ಅಂದ ಎಷ್ಟು ಮುಖ ಅಂದೆ ಅಲ್ವಾ ಹಾಗಾದ್ರೆ ಕನ್ನಡಿಯಲ್ಲಿ ತೋರಿದ್ದು ಮುಖ ಅಲ್ಲ ಮತ್ತೆ ಪ್ರತಿ ಇದು ಬಿಂಬ ಇದಕ್ಕೆ ಪ್ರತಿಯಾಗಿ ಅಲ್ಲಿ ಇನ್ನೊಂದು ತೋರಿದ್ದು ಅದು ಪ್ರತಿಬಿಂಬ ನಾವೆಲ್ಲ ಏನು ನಾವೆಲ್ಲ ಪ್ರತಿಬಿಂಬರು ನಿಜವಾಗಿ ನಮಗೆ ಅಸ್ತಿತ್ವ ಇಲ್ವೇ ಇಲ್ಲ ಬಿಂಬಕ್ಕೆ ಮಾತ್ರ ಅಸ್ತಿತ್ವ ಮುಖ ಮಾತ್ರ ಇರುತ್ತೆ ಪ್ರತಿಬಿಂಬ ಯಾವಾಗಲೂ ಇರುತ್ತಾ ಎದುರಿಗೆ ಕನ್ನಡಿ ಬಂದರೆ ಪ್ರತಿಬಿಂಬ ಇರುತ್ತೆ ಕನ್ನಡಿ ತೆಗೆದ್ರೆ ಪ್ರತಿಬಿಂಬನೇ ಇಲ್ಲ ಹಾಗಾದರೆ ನಮಗೊಂದು ಸ್ವಂತ ಅಸ್ತಿತ್ವ ಇಲ್ಲ ಅಲ್ಲ ಪ್ರತಿ ಸ್ವಂತ ಅಸ್ತಿತ್ವ ಇಲ್ಲ ಅಲ್ಲ ಕನ್ನಡಿ ಬಂದರೆ ಮಾತ್ರ ಅಸ್ತಿತ್ವ ಅದೇ ರೀತಿಯಲ್ಲಿ ಸ್ವಂತ ಅಸ್ತಿತ್ವ ಇಲ್ಲದವರು ಅರ್ಜುನ ಇವರೆಲ್ಲ ಮಮೇ ಪ್ರಮೇವಾಂಶಃ ಜೀವಲೋಕೆ ಜೀವಭೂತ ಸನಾಥ ಸ್ವಂತ ಅಸ್ತಿತ್ವ ಇಲ್ಲದವರು ಅಂತ ಒಟ್ಟಿಗೆ ಅಭಿಪ್ರಾಯಪಟ್ಟ ಹಾಗಾದರೆ ಯಾರಿಗೆ ಸ್ವಂತಿಕೇನೆ ಇಲ್ಲವೋ ಅರ್ಜುನ ಅಂಥವರನ್ನು ಕಟ್ಟಿಕೊಂಡು ಏನು ಉದ್ಧಾರ ಆಗುತ್ತೇನೆ ಅಂತ ಹೇಳ್ತೀನಿ ಆದ್ರಿಂದ ಉದ್ಧಾರ ಆಗೋದು ಬಿಂಬದಿಂದಲೇ ಉದ್ಧಾರ ಆಗಬೇಕಾದ್ರೆ ಶರಣು ಬರಬೇಕು ಶರಣ ಬರಬೇಕಾದ್ರೆ ನನ್ನನ್ನು ಕಾಣಬೇಕು ಕಾಣಬೇಕಾದ್ರೆ ನಾನು ಕೊಟ್ಟಿರತಕ್ಕಂಥ ಆರನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅರ್ಜುನ ಅಂತ ಇಷ್ಟು ಕೃಷ್ಣ ಹೇಳಿದಾಗ ಅರ್ಜುನ ಅಂದ ಸಾಕು ಯಾಕೆ ಅಂತ ಒಂದು ಆಟ ಶುರುವಾಗುತ್ತೆ ಎರಡನೇದು ಸಮಯ ಆಯಿತು ಆದ್ದರಿಂದ ಸಾಕು ಇನ್ಯಾವಾಗ ಅಂತ ಕೃಷ್ಣ ಕೇಳಿದ ಇದಕ್ಕೆ ಅರ್ಜುನಾನಂದ ಇನ್ನು ಬರುವ ವರ್ಷ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಭುವನೇಂದ್ರ ಕಿದಿಯೂರವರು ನಿರ್ವಿಘ್ನವಾಗಿ ಉಪನ್ಯಾಸಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಹದಿನೈದನೇ ವರ್ಷ ಹದಿನೈದನೇ ಅಧ್ಯಾಯ ಸಾರ ಆರಂಭ ಆಗಿದೆ ಅಷ್ಟೇ ಇಲ್ಲಿಂದ ಈ ಅಧ್ಯಾಯದ ಸಾರ ಆರಂಭ ಇದನ್ನು ಮುಂದುವರಿಸ್ತೇನೆ ಪ್ರಾಣದೇವರ ದಯದಿಂದಾಗಿ ಪ್ರಾಣದೇವರ ಚಿತ್ತದಿಂದಾಗಿ ಈ ಸಾರವನ್ನು ಮುಂದುವರಿಸ್ತೇನೆ ಎಲ್ಲಿ ನಿಂತಿದೆ ಅಂತೇಳಿ ನೆನಪಿಟ್ಟುಕೊಡಬೇಕು ಎಂಬಲ್ಲಿ ಗಿಂದಿನ ಉಪನ್ಯಾಸವನ್ನು ಮುಗಿಸ್ತಾ ಇದರ ಪ್ರಯೋ ಆದ ಎಲ್ಲರಿಗೂ ಭಗವಂತನ ಶ್ರೇಯಸ್ಸನ್ನು ಬಯಸಿ ನಮ್ಮ